भ्यो नम हरी ओ शंक शंक्यदरायण सूत्र वंदे भगवत अवधूतरादंताशिशिश्चिदाननंद ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ವಂದಿಸುತ್ತ ಸದ್ಗುರುಗಳಾದಂತಹ ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ಅದ್ವೈತ ವೇದಾಂತ ವಾರಿಧಿ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಪದ ತಲೆಗಳಲ್ಲಿ ಸಾಾಂಗ ಪ್ರಣಾಮವನ್ನು ಮಾಡ್ತಾ ಇವತ್ತು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ರಸ ನಿಮಿಷಗಳು ಅಧ್ಯಾತ್ಮದ ರಸ ವಿಚಾರದಲ್ಲಿ ಮುಂದುವರಿಯುತ್ತೆ ಮುಂದುವರಿತಾ ಇದ್ದೇವೆ ಮೂವತ್ತ ಐದನೇ ವಿಚಾರ ಇದು ಆರೋಗ್ಯವು ಸ್ವಾಸ್ಥ್ಯವು ಎನ್ನುತಕ್ಕಂಥ ವಿಚಾರ ಆರೋಗ್ಯಕ್ಕೂ ಸ್ವಾಸ್ಥ್ಯಕ್ಕೂ ಹೆಚ್ಚು ಕಡಿಮೆ ಉಂಟು ವ್ಯತ್ಯಾಸ ಉಂಟು ಅಂತಲೇ ಹೇಳ್ತಾರೆ ಸ್ವಾಮೀಜಿಯವರು ಹಲವು ಜನರು ಇವುಗಳಿಗಿರುವ ತಾರತಮ್ಯವನ್ನು ತಿಳಿಯದೇ ಈ ಶಬ್ದಗಳನ್ನು ಉಪಯೋಗಿಸ್ತಾ ಇರ್ತಾರೆ ಅಂತ ಎರಡು ಒಂದೇ ಅಂತೇಳಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಅಂತೇಳಿ ರೋಗವಿಲ್ಲದವನು ಅರೋಗನೆನಿಸುತ್ತಾನೆ ಅರೋಗನಾಗಿರುವ ಸ್ಥಿತಿಯೇ ಆರೋಗ್ಯ ನೋಗಂ ಯಸ್ಯ ಸಹ ಅರೋಗ ಅರೋಗಸ್ಯ ಭಾವ ಆರೋಗ್ಯ ರೋಗವು ಯಾವನಿಗಿಲ್ಲವೋ ಅವನು ಅರೋಗನು ಅಥವಾ ನೀರೋಗನು ಈ ಅರೋಗನ ಭಾವವೇ ಆರೋಗ್ಯ ಅಂಥೇಳಿ ಹೇಗೆ ಪೂಜ ಪೂಜೆಯ ಭಾವ ಪೂಜ್ಯ ಪೂಜನೀಯ ಭಾವ ಆಗ್ತದೋ ಹೇಗೆ ಓದು ಪಠನೀಯ ಪಠ್ಯ ಅಂತೇಳಿದರೆ ಪಠಿತು ಯೋಗ್ಯಂ ಹಾಗೆ ಆರೋಗದ ಭಾವ ಭಾವಾರ್ಥಕತ ಅದು ಆರೋಗ್ಯ ಅಂಥೇಳಿ ಸ್ವ ಅಂಥೇಳಿದರೆ ನಾನು ತಾನು ಅಂಥೇಳಿ ಸ್ಥ ಅಂತೇಳಿದರೆ ನಿಂತಿರುವವ ಸ್ಥೀಯತೆ ಅನೇನ ಇಲ್ಲಿ ತ್ಠತಿ ಎನ್ನತಕ್ಕಂಥದ್ದು ಸ್ಥ ಹಾಗೆ ತನ್ನಲ್ಲಿ ತಾನು ನಿಂತಿದ್ದರೆ ತನ್ನ ಸ್ಥಿತಿಯಲ್ಲೇ ಇದ್ದರೆ ಸ್ವಸ್ಥನೆನಿಸುತ್ತಾನೆ ಸ್ವಸ್ಥನಾಗಿರುವಂಥ ಸ್ಥಿತಿಯೇ ಸ್ವಾಸ್ಥ್ಯ ಸ್ವಸ್ಥೆಯ ಭಾವ ಸ್ವಾಸ್ಥ್ಯ ಸ್ವಸ್ಥ ಅಂತ ಹೇಳಿದ್ರೇನು ಸ್ವಸ್ತಿನ್ ತಿತಿ ಇಲ್ಲಿ ಸ್ವಸ್ಥ ಅಥವಾ ಸ್ವಸ್ಥೀಯತೆ ಅನೇಕ ಇತಿ ಸ್ವಸ್ಥ ಯಾವನು ತನ್ನಲ್ಲಿ ತಾನು ನೆಲೆಸಿರ್ತಾನೆ ನೆಲೆಯಾಗಿರ್ತಾನೋ ತನ್ನಲ್ಲಿ ತಾನು ಅಂದರೆ ಏನರ್ಥ ತಾನು ಅಂದ್ರೇನು ಆತ್ಮ ಯಾವನ ಅಂತಃಕರಣಗಳು ಅಂತಃಕರಣವುಗಳು ತನ್ನ ಆತ್ಮನಲ್ಲಿಯೇ ಸದಾ ನೆಲೆಯಾಗಿರ್ತಾವೋ ತಾನು ಆತ್ಮನು ಏನತಕ್ಕಂಥ ಭಾವವು ಸದಾ ಜಾಗೃತವಾಗಿದ್ದು ಅವನು ಎಲ್ಲ ಕರ್ತವ್ಯ ಕರ್ಮಗಳನ್ನು ಯಾವನ್ನು ಆಚರಿಸ್ತಾನೋ ಕರ್ತವ್ಯ ದೃಷ್ಟಿಯಿಂದ ಭಗವದರ್ಪಣೆ ಬುದ್ಧಿಯಿಂದ ಅಂಥವನು ಸ್ವಸ್ಥನು ಅಂತೇಳಿ ಎನಿಸ್ಕೊಳ್ತಾನೆ ಅಂಥವನಿಗೆ ಇರತಕ್ಕಂಥ ಪರಿಸ್ಥಿತಿ ಸ್ಥಿತಿ ಏನಿದೆ ಅದೇ ಸ್ವಾಸ್ಥ್ಯ ಅಂಥೇಳಿ ಹಾಗಾಗಿ ಕೇವಲ ಆರೋಗ್ಯವೂ ಇದ್ದರೆ ಸ್ವಾಸ್ಥ್ಯ ಅಂತೇಳಿ ಎನಿಸುವುದಿಲ್ಲ ಆರೋಗ್ಯ ಅಂತೇಳಿ ರೋಗ ಇಲ್ಲ ಅಷ್ಟೇ ಸ್ವಾಸ್ಥ್ಯ ಅಂದರೆ ಈ ಆಧ್ಯಾತ್ಮಿಕವಾದ ಅರ್ಥ ಬರ್ತದೆ ತನ್ನಲ್ಲಿ ತಾನು ನೆಲೆಯಾದವನು ತನ್ನ ಆತ್ಮ ಜ್ಞಾನದವನು ಸದಾ ಜಾಗೃತವಾಗಿ ಇಟ್ಟುಕೊಂಡಿರುವವ ಅಂಥೇಳಿ ಯಾವ ರೋಗವೂ ಇಲ್ಲದವರು ರೋಗಗಳು ಅನ್ನಪಾನಗಳು ವಾಯುಗುಣ ಕೆಲಸಕ್ಕಾಗಿ ದುಡಿಯುವುದು ಇತ್ಯಾದಿಗಳ ಶ್ರಮ ಉಂಟಾದ ಅನೇಕ ಕಾರಣಗಳಿಂದ ಯಾವುದು ರೋಗ ಉಂಟಾಗಬಹುದು ಯಾವ ರೋಗ ಇಲ್ಲದವರಿಗೂ ಕೂಡ ವಾಯುಗುಣದಲ್ಲಿ ಹವಾಗುಣ ಚೇಂಜ್ ಬದಲಾವಣೆ ಪರಿ ಪರಿವರ್ತನೆ ಆದಾಗ ನೀರು ಅನ್ನಪಾನಗಳು ಅಥವಾ ಬೇರೆಯವ್ರ ರೋಗಗಳು ಅಥವಾ ಕೆಲಸಕ್ಕಾಗಿ ದುಡಿಯುವಂಥ ಶ್ರಮ ಹೆಚ್ಚಾಗಿಯೋ ಅಥವಾ ಏನು ಕೆಲಸ ಮಾಡೋದೆಯೋ ಹ್ಞೂ ಬೇರೆ ಬೇರೆ ರೋಗಗಳು ಬರುವಂಥ ಕಾರಣ ಇರ್ತದೆ ಈಗಿನ ಕಾಲದಲ್ಲಿ ರೋಗಕ್ಕೆ ಇರತಕ್ಕಂಥ ಬಾಹ್ಯ ನಿಮಿತ್ತಗಳನ್ನೆಲ್ಲ ಪರಿಹರಿಸಿಕೊಳ್ಳುವುದು ಅಸಾಧ್ಯ ಅಂತೇಳಿ ಕಾಣಿಸ್ತಾ ಉಂಟು ಅಂತ ಹೇಳ್ತಾರೆ ಸ್ವಾಮೀಜಿಯವರು ಬಾಹ್ಯ ನಿಮಿತ್ತಗಳು ರೋಗ ಬರಲಿಕ್ಕೆ ಕಾರಣವಾದಂಥದ್ದು ಯಾವುದು ಹವಾಗುಣ ನಿಯಂತ್ರಿಸಲಿಕ್ಕಾಗೋದಿಲ್ಲ ಅನ್ನಪಾನಗಳು ಅದನ್ನು ಕೂಡ ಈಗ ನಮಗೆ ಸಾವಯವ ಅಥವಾ ನೈಸರ್ಗಿಕ ಪ್ರಾಕೃತಿಕ ಪ್ರಾಕೃತಿಕ ಹತ್ತಿರವಾದದ್ದು ಅಂತೇಳಿ ನಾವು ಬಹಳ ಕಷ್ಟ ಸಿಗುವಂಥದ್ದು ಹಾಗಾಗಿ ಬಾಹ್ಯ ನಿಮಿತ್ತಗಳೇನಿದೆ ರೋಗವನ್ನು ಕಾಪಾಡಿ ರೋಗ ಬಾರದಾಗೆ ಬಾಹ್ಯ ಅಥವಾ ರೋಗ ಬರಲು ಕಾರಣವಾದಂಥದ್ದು ಹೊರಗಿನ ಕಾರಣಗಳು ಅದನ್ನೆಲ್ಲ ಪರಿಹರಿಸ್ಗೊಳಿಸಿಕೊ ಪರಿಹರಿಸಿಕೊಳ್ಳುವಂಥದ್ದು ಬಹಳ ಅಸಾಧ್ಯ ಅಶಕ್ಯ ಅಂಥೇಳಿ ಕಾಣ್ತಾ ಇದೆ ಈಗಿನ ಕಾಲದಲ್ಲಿ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಒಂದು ವೇಳೆ ಶರೀರದ ರೋಗಗಳನ್ನೆಲ್ಲ ನಾವು ಪರಿಹರಿಸಿಕೊಂಡೇವು ಅಂತಲೂ ಇಟ್ಟುಕೊಳ್ಳೋಣ ನಮಗೆ ಅಷ್ಟಾದರೂ ಕೂಡ ಸ್ವಾಸ್ಥ್ಯವಿರುವುದಿಲ್ಲ ಅಂದರೆ ಆರೋಗ್ಯ ಇರಬಹುದು ಆರೋಗ್ಯ ಇದ್ದ ಕೂಡಲೇ ಸ್ವಾಸ್ಥ್ಯ ಇರಬೇಕು ಅಂತಿಲ್ಲ ಯಾಕಂದರೆ ನಮ್ಮ ಮನಸ್ಸಿನಲ್ಲಿಯೂ ಹಲವ ರೋಗಗಳು ಇರ್ತವೆ ಶಾರೀರಿಕ ಆರೋಗ್ಯ ಇದ್ದರೂ ಕೂಡ ಮಾನಸಿಕ ರೋಗಗಳು ಇರಬಹುದು ಅಂತೇಳಿ ಹೇಳ್ತಾರೆ ಆದಿ ಶಾರೀರಿಕ ವ್ಯಾಧಿಗಳು ಇಲ್ಲದಿದ್ದರೂ ಮಾನಸಿಕ ಆದಿ ಇರಬಹುದು ಆದಿಗಳು ದುಷ್ಟ ದುಷ್ಟಸಂಕಲ್ಪಗಳು ದುಮ್ಮಾನ ದುಃಖ ಹಗೆತನ ದ್ವೇಷ ವ್ಯಥೆ ದುಃಖ ಆಮೇಲೆ ಕಾಮ ಕ್ರೋಧ ಇವೆಲ್ಲವೂ ಕೂಡ ನಮ್ಮನ್ನು ತಿಕ್ಕಿ ಮುಕ್ಕುತ್ತಾ ಇರತಕ್ಕಂಥ ರೋಗಗಳೇ ಆಗಿವೆ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು ಋಣಾತ್ಮಕ ಆಲೋಚನೆಗಳು ವ್ಯಥೆ ದುಃಖ ದ್ವೇಷ ಅತಿಯಾದ ರಾಗ ಕೂಡ ಅತಿಯಾದ ಪ್ರೀತಿ ಮೋಹ ಕಾಮ ಕ್ರೋಧ ಐಡೋರ್ಗಿಗಳೆಲ್ಲ ನಮ್ಮನ್ನು ತಿಕ್ಕಿ ಮುಕ್ಕುತ್ತಾ ಇರತಕ್ಕಂಥ ರೋಗಗಳು ಅವುಗಳಿಂದ ನರಳುತ್ತಿರುವವರೆಗೆ ನಮಗೆ ಸ್ವಾಸ್ಥ್ಯವಿಲ್ಲ ಆರೋಗ್ಯ ಇರ್ಬೋದು ಆದರೆ ಆರೋಗ್ಯವೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನಸ್ಸು ಸರಿಯಾಗಿಲ್ಲದಿದ್ದರೆ ದೇಹದ ಆರೋಗ್ಯವು ಕೂಡ ಕೆಡ್ತದೆ ಅವುಗಳಿಂದ ನರಳುತ್ತಾ ನಮಗೆ ಸ್ವಾಸ್ಥ್ಯವಿಲ್ಲ ನಮ್ಮಲ್ಲಿ ನಾವು ನೆಲೆ ನಿಲ್ಲುವುದಕ್ಕಾಗುತ್ತಿಲ್ಲ ಆದರೆ ಎಲ್ಲ ರೋಗಗಳಿಗೂ ಪರಿಹಾರ ಒಂದಿದೆ ಸರ್ವ ಔಷಧ ಯಾವುದು ಭವರೋಗವೈದ್ಯನಾದ ಭಗವಂತ ನಮ್ಮ ಹೃದಯದೊಳಗೆ ಇರ್ತಾನೆ ಆತನ ಕಡೆಗೆ ಮನಸ್ಸನ್ನು ತಿರುಗಿಸಿದರೆ ಸಾಕು ರೋಗಗಳು ಮಾಯ ಆಗ್ತವೆ ನಮಗೆ ಆರೋಗ್ಯವು ಮಾತ್ರ ಅಲ್ಲ ಸ್ವಾಸ್ಥ್ಯವೂ ಬರ್ತದೆ ಅದನ್ನೇ ಸ್ವಾಸ್ಥ್ಯ ಅಂತೇಳೋದು ಆತನಲ್ಲೇ ನಮ್ಮ ಚಿತ್ತವನ್ನು ನೆಲೆಯಾಗಿಟ್ಟರೆ ಅದೇ ಸ್ವಸ್ಮಿನ್ ಸ್ಥೀಯತೆ ಅನೇನ ಇತಿ ತನ್ನಲ್ಲಿ ನಾನು ನೆಲೆಯಾಗಿದ್ದಾನೆ ಅದೇ ಸ್ವಾಸ್ಥ್ಯ ಮೊದಲು ಭಗವಂತನನ್ನು ಆಶ್ರಯಿಸಿ ಸ್ವಾಸ್ಥ್ಯವನ್ನು ಪಡ್ಕೊಳ್ಳಿ ಆಮೇಲೆ ಎಂದಿಗೂ ರೋಗಗಳ ಹಾವಳಿಯೇ ಇಲ್ಲದಂತಾಗ್ತದೆ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಧೈರ್ಯವಾಗಿ ಅಭಯ ಪ್ರದಾನ ಮಾಡ್ತಾರೆ ಹಾಗಾಗಿ ಭಗವಂತನ ಕರುಣೆಯನ್ನು ಪಡ್ಕೊಂಡ್ರೆ ಭಗವಂತನಲ್ಲಿ ಸದಾ ನೆಲೆಸಿರತಕ್ಕಂತಹ ಬುದ್ಧಿಯನ್ನು ನಾವು ಬೆಳೆಸ್ಕೊಂಡ್ರೆ ಆವಾಗ ನಮಗೆ ಸ್ವಾಸ್ಥ್ಯವೇ ಆರೋಗ್ಯ ಮಾತ್ರ ಅಲ್ಲ ಆರೋಗ್ಯ ಹೇಗೂ ಉಂಟಾಗ್ತದೆ ಎರಡೂ ಆಗ್ತದೆ ಅಂತೇಳಿ ಹೇಳ್ತಾರೆ ಮುಂದಿನ ವಿಚಾರ ಮೂವತ್ತಾರನೇದು ನಿಮ್ಮೊಳಗಿನ ಶಕ್ತಿ ಅಂದರೆ ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ನಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅದನ್ನು ನಾವು ಕಂಡುಕೊಂಡ್ರೆ ನಮ್ಮ ಕಾರ್ಯದಲ್ಲಿ ನಮಗೆ ಯಾವಾಗಲೂ ಲಾಭವೇ ಯಾವಾಗಲೂ ಜಯೆಯೇ ಆ ಶಕ್ತಿಯನ್ನು ನಾವು ಕಂಡುಕೊಂಡ್ರೆ ಯಾವಾಗಲೂ ಗೆಲ್ತೇವೆ ನಾವು ಯಾವಾಗಲೂ ನಮಗೆ ನಷ್ಟ ಆಗೋದಿಲ್ಲ ಲಾಭವೇ ಆಗ್ತದೆ ನಿಮ್ಮೊಳಗಿನ ಶಕ್ತಿ ಅಂತ ಹೇಳಿದರೆ ನಿಮ್ಮ ಶರೀರದ ಬಲ ಅಲ್ಲ ಜಿಮ್ಮಿಗೆ ಹೋಗಿ ಕೆಲವರು ಹೇಳ್ತಾರೆ ನಾನು ಜಿಮ್ಗೆ ಹೋಗ್ತೇನೆ ಆರೋಗ್ಯ ಬರಲಿಕ್ಕೆ ಅಂಥೇಳಿ ನಾವು ಯೋಗ ಮಾಡಲಿಕ್ಕೆ ಹೋಗಿ ಅಂತೇಳಿದರೆ ನಾವು ಜಿಮ್ಮಿಗೆ ಹೋಗ್ತೇವೆ ಅಂತೇಳಿ ಹೇಳ್ತಾರೆ ಅಂದರೆ ನಿಮ್ಮ ಶರೀರದ ಬಲ ಅಲ್ಲ ನಿಮ್ಮೊಳಗಿನ ಶಕ್ತಿ ಅಂತೇಳಿ ಹೇಳಿದರೆ ನೀವು ಎಷ್ಟೇ ಶರೀರ ಬಲವನ್ನು ಸಂಪಾದಿಸಿದರೂ ನಿಮಗಿಂತ ಬಲಶಾಲ ಹುಟ್ಟಿಕೊಳ್ಳಬಹುದು ನಿಮ್ಮ ಶರೀರ ಬಲವೂ ಶಾಶ್ವತವಾಗಿ ನಿಲ್ಲಲಾರ್ದು ಅದಕ್ಕೊಂದು ವಯಸ್ಸು ಅಂತಿದೆ ಶರೀರಕ್ಕೆ ನಿಮ್ಮೊಳಗಿನ ಶಕ್ತಿ ಅಂತ ಹೇಳಿದರೆ ಸಂಕಲ್ಪ ಶಕ್ತಿಯೂ ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಸಂಕಲ್ಪ ಬಲವಾದರೆ ಎಷ್ಟೋ ಕಾರ್ಯಗಳು ಕೈಗೂಡಬಹುದು ನಿಮ್ಮ ಇಚ್ಛೆಯು ಬಹಳ ಪ್ರಬಲವಾಗಿದ್ದರೆ ಆ ಇಚ್ಛೆಯಂತೆಯೇ ನಿಮ್ಮ ಹೊರಜೀವನದಲ್ಲಿಯೂ ಸನ್ನಿವೇಶಗಳು ಒದಗುವುದು ಉಂಟು ಸಂದರ್ಭಗಳು ಆದರೆ ಅವು ಈಶ್ವರನ ನಿಯಮಕ್ಕೆ ಅನುಗುಣವಾಗಿ ಇಲ್ಲದಿದ್ದರೆ ನಿಮ್ಮ ತೋರಿಕೆಯ ಏಳಿಗೆ ಕೆಲ ಮಾತ್ರ ಇದ್ದು ಮಾಯವಾಗ್ತದೆ ಆಗ ನಿಮಗೆ ಒದಗತಕ್ಕಂಥ ಅನರ್ಥ ಅದು ಸಹಿಸಲಾರದಷ್ಟು ಅಂತ ಹೇಳ್ತಾರೆ ಹಾಗಾಗಿ ಕೇವಲ ಸಂಕಲ್ಪ ಶಕ್ತಿಯೇ ಅಲ್ಲ ನಮ್ಮೊಳಗಿನ ಶಕ್ತಿ ಅಂದರೆ ನಾವು ಗ್ರಹಿಸಿದಾಗ ಆಗಬೇಕು ಅಂತೇಳಿ ತಿಳ್ಕೊಂಡ್ರು ಅದು ಆಗೋದಿಲ್ಲ ಅದು ಈಶ್ವರನ ಆ ನಿಯಮಕ್ಕೆ ವಿರುದ್ಧವಾಗಿದ್ದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ದೊಡ್ಡ ಅನರ್ಥ ಪರಂಪರೆಯೇ ನಮಗೆ ಕಾದಿರ್ಬೋದು ನಮಗೆ ಬೇಕಾದಾಗ ಮಾಡಲಿಕ್ಕೆ ಹೋದರೆ ಸಂಕಲ್ಪ ಶಕ್ತಿ ಉಂಟು ಅಂತೇಳಿ ಅದನ್ನು ದುರುಪಯೋಗ ಮಾಡಿದರೆ ಆದರೆ ನಿಮ್ಮೊಳಗೊಂದು ದಿವ್ಯ ಶಕ್ತಿ ಇದೆ ಅದು ಭಗವಂತನ ಸಂಸ್ಪರ್ಶದಿಂದ ನಿಮಗೆ ಸಿಗ್ತದೆ ನಿಮ್ಮೊಳಗೇ ಇರತಕ್ಕಂತಹ ಭಗವಂತನನ್ನು ಒಂದು ಸ್ವಾಮೀಜಿಯವರು ಹೇಳ್ತಾ ಇರುವಂತಹದ್ದು ಅಂದರೆ ನಮ್ಮೊಳಗೆ ಇರತಕ್ಕಂಥ ಭಗವಂತನನ್ನು ನಾಮಸ್ಮರಣ ಭಕ್ತಿ ಧ್ಯಾನಾದಿಗಳಿಂದ ಮುಟ್ಟುವುದಕ್ಕೆ ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನು ಸಂಸ್ಕರಿಸಿಕೊಳ್ಳಿ ಸಂಸ್ಕಾರ ಮಾಡಿ ಮನಸ್ಸಿಗೆ ಆ ಅದ್ಭುತವಾದ ಹೊರಗಿನ ಸಂಸ್ಕಾರಗಳ ಷೋಡಶ ಸಂಸ್ಕಾರಗಳೋ ಮೂವತ್ತರ ಸಂಸ್ಕಾರಗಳೋ ಅದು ಶರೀರಕ್ಕೆ ಕೊಡ್ತಕ್ಕಂಥದ್ದು ಮಾನಸಿಕ ಅದರಲ್ಲಿ ಕಡಿಮೆ ಆದರೆ ಮನಸ್ಸನ್ನು ಸಂಸ್ಕರಿಸಿಕೊಳ್ಳಿ ಅಂತೇಳಿ ಹೇಳ್ತಾರೆ ಆ ಅದ್ಭುತವಾದ ಶಕ್ತಿ ಅಂದರೆ ಈ ಹೊರಗಿನ ಶಿಖೆ ಯಜ್ಞೋಪವೀತ ಅಥವಾ ವೇಷಭೂಷಣಗಳು ಈ ಸಂಸ್ಕಾರ ಅಲ್ಲ ಹೊರಗಿನದ್ದು ಮನಸ್ಸನ್ನು ಸಂಸ್ಕರಿಸಿಕೊಳ್ಳಿ ಆ ಅದ್ಭುತವಾದ ಶಕ್ತಿ ಆವಾಗ ಹೊರತೋರಿಕೊಳ್ತದೆ ಮನಸ್ಸು ಸಂಸ್ಕಾರಗೊಳ್ಳುತ್ತಾ ಇದ್ದ ಹಾಗೆ ಆ ಮನಸ್ಸಿನ ದಿವ್ಯ ಶಕ್ತಿ ಒಳಗಿನ ಮನಸ್ಸಿನಲ್ಲ ಅದರೊಳಗಿನ ದಿವ್ಯ ಶಕ್ತಿ ಆವಾಗ ಹೊರತೋರಿಕೊಳ್ತದೆ ನಿಮ್ಮಮ್ಮ ಜೀವನದಲ್ಲಿ ಯಾವ ಅಡಚಣೆಗಳು ಇಲ್ಲದಾಗ್ತವೆ ಆವಾಗ ಮನಸ್ಸನ್ನು ಸಂಸ್ಕಾರಗೊಳಿಸ್ತಾ ಜೀವನವು ಸುಖಮಯವಾಗ್ತದೆ ಅಂತ ಹೇಳ್ತಾರೆ ನಮ್ಮೊಳಗಿನ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುವ ಬಗೆಯನ್ನು ಭಗವಂತನ ನಾಮಸ್ಮರಣಾ ಭಕ್ತಿ ಧ್ಯಾನಾದಿಗಳಿಂದ ಮಾಡಬೇಕು ಅಂಥೇಳಿ ಇಲ್ಲಿ ಸ್ವಾಮೀಜಿಯವರು ಆದೇಶ ಮಾಡ್ತಾ ಇದ್ದಾರೆ ಮೂವತ್ತೇಳನೇದು ಯಾತ್ರೆಯ ರೈಲು ಅಂತೇಳಿ ಒಂದು ವಿಚಾರ ಬಹಳ ವರ್ಷಗಳ ಹಿಂದೆ ಸ್ವಾಮೀಜಿಯವರು ಬೆಂಗಳೂರಿನಿಂದ ಕಾಶಿಯ ಕಡೆಗೆ ಯಾತ್ರೆಗೆ ಹೋಗುವುದಕ್ಕೆ ಅಂತೇಳಿ ರೈಲು ಹತ್ತಿದರಂತೆ ಕಾಶಿ ಯಾತ್ರೆ ಮಾಡಲಿಕ್ಕೆ ಬೆಂಗಳೂರಿಂದ ಆ ರೈಲ್ನಲ್ಲಿ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಹೋಗತಕ್ಕಂಥ ಜನರು ಇದ್ದರು ಅವ್ರು ಮಾತನಾಡ್ತಿದ್ದ ವಿಚಾರಗಳು ಅವ್ರವ್ರಿಗೆ ಬೇಕಾದ ವಿಷಯಗಳನ್ನು ಕುರಿತಿದ್ದು ಅಂತೇಳಿ ಬೇರೆ ಏನು ಹೇಳಬೇಕು ಅಂತಿಲ್ಲ ಅಲ್ಲ ಸ್ಪಷ್ಟ ಅದು ಹರಿಹರ ಮೀರಜ್ ಪುಣೆ ಇವುಗಳನ್ನು ಮುಟ್ಟಿದ ಮೇಲೆ ನಾಸಿಕಕ್ಕೆ ಹೋದೆ ಅಲ್ಲಿ ನನಗೆ ಕೆಲವರು ಕಾಶಿಗೆ ಹೋಗುವುದಕ್ಕೆಂದು ಹೊರಟಿದ್ದವರ ಜೊತೆ ಆಯಿತು ಅಂತ ಹೇಳ್ತಾರೆ ಸ್ವಾಮೀಜಿಯವರು ಕಾಶಿಗೆ ಹೋಗುವವರು ಸಿಕ್ಕಿದ್ರಲ್ಲಿ ಇಲ್ಲಿ ನಾಸಿಕ್ನಲ್ಲಿ ಮುಂದೆ ಮುಂದೆ ಹೋದಂತೆಲ್ಲ ನಮ್ಮ ಇಲ್ಲಿಗೆ ಬರುವ ಜನರು ಕಾಶಿ ಕಡೆಗೆಯೇ ಹೋಗುವರು ಆಗಿದ್ದರು ಹತ್ತರ ಹತ್ತಿರ ಬರ್ತಾಯಿದೆ ಕಾಶಿ ಅವರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದರು ಬೇರೆ ಬೇರೆ ಭಾಷೆಗಳನ್ನ ಆಡ್ತಾಯಿದ್ರು ಆದರೆ ಎಲ್ಲರೂ ಕಾಶಿಗೆ ಹೋಗೋರು ಅಂತೇಳಿ ನಮಗೆ ಗೊತ್ತಾಗುತ್ತಲೂ ನಾವು ಒಬ್ಬರಿಗೊಬ್ಬರು ಕಂಡಾಗ ಪರಿಚಿತರಾಗಿಬಿಟ್ಟೆವು ಕಾಶಿಯಲ್ಲಿ ಒಬ್ಬರನ್ನೊಬ್ಬರು ಕಂಡಾಗ ಒಬ್ಬರ ಯೋಗಕ್ಷೇಮವನ್ನು ಒಬ್ಬರು ವಿಚಾರಿಸ್ಕೊಳ್ತಾ ಇದ್ದೇವು ಆಗ ನಾವೆಲ್ಲ ವಿಶ್ವನಾಥನ ಕುಟುಂಬದವರೇ ಆಗಿಬಿಟ್ಟಿದ್ದೆವು ಎಲ್ಲರೂ ಕೂಡ ಎಲ್ಲೆಲ್ಲಿ ಬಂದವರು ಯಾವುದೋ ಭಾಷೆಯನ್ನು ಆಡ್ತಾರೋ ಯಾವುದೋ ವೇಷಭೂಷಣ ಇರ್ತಕ್ಕಂಥ ಆದರೂ ಕೂಡ ಅಲ್ಲಿ ವಿಶ್ವನಾಥನ ಮಕ್ಕಳಾಗೆವು ಈ ಆದವು ನಮಗೆ ತಿಳಿಯದೆಯೋ ನಮಗೆ ತಿಳಿಯದೆಯೇ ನಾವೆಲ್ಲರೂ ಭಗವಂತನ ದಾರಿಯಲ್ಲಿ ಕಾಲಿಟ್ಟಿದ್ದೇವೆ ಈಗಾಗಲೇ ನಮಗೇ ಗೊತ್ತಿಲ್ಲ ಕೆಲವರು ಸುತ್ತು ದಾರಿಯಿಂದ ಕಾಶಿಗೆ ಬರ್ತಾರೆ ಅಲ್ಲೆಲ್ಲೋ ಹೋಗಿ ಕಲ್ಕತ್ತಕ್ಕೋಗಿ ಅಸ್ಸಾಮ್ಗೆ ಹೋಗಿ ಯಾವುದೋ ಒಂದು ದಾರಿಯಲ್ಲಿ ಬರ್ತಾ ಇದ್ದಾರೆ ಭಾಳ ಸುತ್ತಾಗಿ ಮತ್ತು ಕೆಲವರು ನೇರವಾಗಿ ಬರ್ತಾರೆ ನಾಸಿಕ್ಕಾಗಿ ನೇರ ಕಾಶಿಗೆ ಹೋಗುವಂಥ ಯಾವುದೋ ಹತ್ತಿರದಿದೆ ಶಾರ್ಟೆಸ್ಟ್ ರೂಟ್ ಅದರಲ್ಲಿ ಬರ್ತಾರೆ ಕೊನೆಗೆ ಎಲ್ಲರೂ ಕಾಶಿಗೆಯೇ ಬಂದು ಸೇರ್ತಾರೆ ಕಾಶಿ ನಮ್ಮ ಹೃದಯದಲ್ಲಿದೆ ಅದು ಹೃದಯ ಕಾಶಿ ಅಲ್ಲಿ ವಿಶ್ವನಾಥನೆಂಬ ಪರಮಾತ್ಮ ಇದ್ದಾನೆ ಅದೇ ನಮ್ಮ ಆತ್ಮ ಭಗವದ್ಭಕ್ತಿ ಎಂಬುದೇ ಕಾಶಿಗೆ ಹೋಗುವ ರೈಲು ಹೋಗಲಿಕ್ಕೆ ರೈಲು ಯಾವುದು ಭಗವಂತನ ಮೇಲಿನ ಭಕ್ತಿ ನಮ್ಮಲ್ಲಿ ಸದಾ ನಾವು ಭಕ್ತಿಯ ರೈಲಿನಲ್ಲಿ ಆವಾಗ ನಾವು ಖಂಡಿತವಾಗಿಯೂ ನಮ್ಮ ಹೃದಯ ಕಾಶಿಯಲ್ಲಿರುವ ಭಗವಂತಹ ಪರಮಾತ್ಮ ವಿಶ್ವನಾಥನೆತಕ್ಕಂಥ ಪರಮಾತ್ಮನನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ ಹೋಲಿಕೆ ಮಾಡ್ತಾರೆ ಬಹಳ ಸುಂದರವಾಗಿ ಉಪಮಾ ಕಾಳಿದಾಸ ಭಾರವೀರ ತಗೌರವಂ ದಂಡಿನಃಪದಲಾಳಿತ್ಯಂ ಮಾಘೆಯ ಸಂತಿ ತ್ರಯೋ ಗುಣ ಅಂತೇಳಿ ಸಂಸ್ಕೃತ ಸಾಹಿತ್ಯದಲ್ಲಿ ಬರ್ತದೆ ಒಂದು ಪ್ರಶಂಸೆ ಉಪಮಾಂದ್ರ ಅಂದರೆ ಹೋಲಿಕೆ ಹೋಲಿಕೆ ಕಾಳಿದಾಸನ ಅಂತ ಇರಬೇಕು ಅಂತೇಳಿ ಕಾಳಿದಾಸನ ಕಾವ್ಯಗಳಲ್ಲಿ ಉಪಮೆ ಉಪಮ ಅಲಂಕಾರ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಅಷ್ಟು ಭಾರವೇ ಅರ್ಥಗೌರವ ಭಾರವೀಯ ಕೃತಿಗಳಲ್ಲಿ ಅರ್ಥಗೌರವ ಹೆಚ್ಚು ಅರ್ಥಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದಾನೆ ಅರ್ಥದ ಗುರುತ್ವ ಬಹಳ ಹೆಚ್ಚಾಗಿದೆ ಅರ್ಥಭಾರ ದಂಡಿನಃ ಪದಲಾಲಿತ್ಯಂ ದಂಡಿ ಎನ್ನತಕ್ಕಂಥ ಕವಿ ಅವನ ಪದಲಾಲಿತ್ಯ ಪದಗಳ ಒಂದು ಲಲಿತತೆ ಪದದ ಪದಗಳ ಒಂದು ಸಂಯೋಜನೆ ಸುಂದರವಾದಂಥ ಜೋಡಣೆ ಸುಂದರವಾದ ಪದಗಳ ಪ್ರಯೋಗ ಶಬ್ದ ಪ್ರಯೋಗ ಇದು ದಂಡಿಯಿಂದ ನಾವು ಕಾಣ್ತಕ್ಕಂಥದ್ದು ದಂಡಿಯ ಪ್ರಯೋಗಗಳು ಬ ಮಾಘೇಸಂತೆ ತ್ರಯೋ ಗುಣ ಈ ಉಪಮ ಆಮೇಲೆ ಅರ್ಥಗೌರವ ಪದಲಾಳಿತ ಈ ಮೂರೂ ಗುಣಗಳು ಕೂಡ ಮಾಘನ ಕಾವ್ಯಗಳಲ್ಲಿ ಕಾಣ್ತೇವೆ ಅಂಥೇಳಿ ಸಂಸ್ಕೃತ ಸಾಹಿತ್ಯದಲ್ಲಿ ಬರ್ತದೆ ಹಾಗೇ ಇಲ್ಲಿ ಸ್ವಾಮೀಜಿಯವರು ಕೊಡತಕ್ಕಂಥ ಉಪಮೆ ಅತ್ಯದ್ಭುತವೂ ಅನುಪಮವೂ ಆ ಉಪಮೆಯು ಅನುಪಮ ಆ ಉಪಮೆಗೆ ಇನ್ನೊಂದು ಹೋಲಿಕೆ ಇಲ್ಲ ಯಾಕಂದರೆ ಯಾತ್ರೆ ಅವರು ಕಾಶಿ ಯಾತ್ರೆಯ ಬಗ್ಗೆ ಹೇಳಲಿಕ್ಕೆ ಹೊರಟು ಕೊನೆಗೆ ಅದನ್ನು ಯಾವ ರೀತಿ ಹೋಲಿಕೆ ಮಾಡಿದರು ನಮ್ಮ ಉದ್ಧಾರಕ್ಕೆ ಅಂಥೇಳಿ ಅಂದರೆ ಹೋಗತಕ್ಕಂತಹ ರೈಲೇ ಭಕ್ತಿ ಅಂತೇಳಿ ಹೇಳಿಬಿಟ್ರು ಕಾಶಿ ನಮ್ಮ ಹೃದಯವಿ ಹೃದಯದಲ್ಲಿ ಇದೆ ವಿಶ್ವನಾಥ ಅಂದರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಅಂಥೇಳಿ ಹೇಳಿಬಿಟ್ರು ಪರಮಾತ್ಮ ಆತ್ಮ ಅಂದರೆ ಪರಮಾತ್ಮ ಹೀಗೆ ಇದು ಯಾತ್ರೆ ರೈಲು ಅಂತ ಹೇಳತಕ್ಕಂಥ ವಿಚಾರ ಮುಂದೆ ಮೂವತ್ತೆಂಟನೇದು ಭಗವಂತನ ಯಂತ್ರವಾಗುವಂಥದ್ದು ಅಂಥೇಳಿ ಇದು ಹೇಗೆ ಬಹು ಜನರಿಗೆ ದೇವರು ಅಂತ ಹೇಳಿದರೆ ಸಮಯ ಬಂದಾಗ ಉಪಯೋಗಿಸ್ಕೊಳ್ಳತಕ್ಕಂಥ ಒಂದು ಪದಾರ್ಥ ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ ಗಾದೆ ಇದೆ ಕಷ್ಟ ಬಂದಾಗ ಒಂದು ಹರಿಕೆ ಹೇಳೋದು ಆಮೇಲೆ ಹೋಗಿ ಹರಿಕೆ ತೀರಿಸೋದು ರೋಗ ಬಂದವರು ವಾಯುಗುಣವನ್ನು ಬದಲಾಯಿಸುವುದಕ್ಕೆ ಅಂಥೇಳಿ ಬೇರೆ ಒಂದು ಊರಿಗೆ ಕೆಲವು ದಿನಗಳ ಮಟ್ಟಿಗೆ ಹೋಗಿ ಬರುವ ಹಾಗೆ ಜನರು ಕೂಡ ತಮಗೆ ಹಣಕಾಸಿನ ಆರೋಗ್ಯದ ಜನಸಹಾಯದ ಸಹಾಯದ ಅಧಿಕಾರದ ವಿದ್ಯೆಯ ಅಥವಾ ಕೀರ್ತಿಯ ಕೊರತೆ ಕಂಡು ಬಂದಾಗ ದೇವರ ದರ್ಶನಕ್ಕೆ ಅಂತೇಳಿ ಹೋಗ್ತಾರೆ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸ್ತಾರೆ ದೇವರಿಗೆ ಏನೇನು ಸೇವೆ ಮಾಡಿಸ್ತಾರೆ ದೇವರಿಗೆ ಏನಂತೇಳಿ ಮೀಸಲು ತೆಗೆದಿಡುವಂಥದ್ದು ಅಥವಾ ಹರಕೆ ಹೊರತಾರೆ ತಮ್ಮ ಅವಶ್ಯಕತೆಗಳಿಗೆ ಬೇಕಾದಾಗಲಿ ಅಗತ್ಯ ಬಂದಾಗ ಹೇಗೆ ಯಾವುದೊಂದು ಕಾಯಿಲೆಗೆ ಈ ಹವಾಮಾನದಲ್ಲಿ ಅವರಿರಬಾರ್ದು ಇನ್ನೊಂದು ಹವಾಮಾನಕ್ಕೆ ಹೋಗಿ ಇಂಥ ಕಡೆಗೆ ಹೋಗಿ ಅಂಥೇಳಿ ಹೇಗೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅದೇ ರೀತಿಯಲ್ಲಿ ಆದರೆ ದೈವ ಸಂಪತ್ತಿನ ಜನರ ಮಾರ್ಗ ಬೇರೆ ಇರುತ್ತದೆ. ದೈವಿ ಸಂಪತ್ತು ಅವರಿಗೆ ಈ ಜೀವನಕ್ಕೆ ಆಧ್ಯಾತ್ಮಿಕ ಉನ್ನತಿಯೇ ಗುರಿ ಅಂತೇಳಿ ಅವರಿಗೆ ಗೊತ್ತಾಗಿರ್ತದೆ ಜೀವನದ ಗುರಿಯೇನು ಆಧ್ಯಾತ್ಮಿಕ ಉನ್ನತಿ ಲೌಕಿಕ ಅಭ್ಯುದಯ ಅಲ್ಲ ನಿಶ್ರೇಯಸ್ ಅಂದರೆ ಪಾರಲೌಕಿಕ ಉತ್ತಮ ಗತಿ ಮೋಕ್ಷ ನಿಶ್ರೇಯಸ್ ಅದೇ ಆಧ್ಯಾತ್ಮಿಕ ಉನ್ನತಿ ಅಂಥೇಳಿ ಅದೇ ಜೀವನದ ಮುಖ್ಯವಾದ ಗುರಿ ಅಂತೇಳಿ ಅವಳಿಗೆ ತಿಳಿದಿ ತಿಳಿದಿರ್ತಾರೆ ದೈವೀ ಅವರು ಲೌಕಿಕ ಇದನ್ನು ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಹೋಗುವುದಿಲ್ಲ ತಾವು ಹೇಗಾದರೂ ಭಗವಂತನ ಉಪಯೋಗಿಸ್ತಕ್ಕಂಥ ಒಂದು ಯಂತ್ರವಾಗಬೇಕು ಆತನಿಗೊಂದು ಉಪಕರಣವಾಗಬೇಕು ಎಂಬಂಥದ್ದು ಅವರ ಹಂಬಲಿಕೆ ಭಗವಂತನ ಕೈಯ ಆಯುಧದ ಹಾಗೆ ಅವನು ಮಾಡಿಸಿದಂತೆ ನಾನು ಮಾಡಬೇಕು ಅವನ ಸಂಕಲ್ಪ ಏನಿದೆ ಅದನ್ನು ನಾನು ಮಾಡಬೇಕು ಹೊರತು ನನ್ನ ಒಂಥೇಳಿ ಏನೂ ಇಲ್ಲ ಅಂತೇಳಿ ಅವರು ಭಾವಿಸಿರ್ತಾರೆ ಅವರಿಗೆ ಅನ್ನ ನೀರಿನ ಚಿಂತೆ ಇರುವುದಿಲ್ಲ ಆರೋಗ್ಯದ ಚಿಂತೆ ಇರುವುದಿಲ್ಲ ಹಣಕಾಸಿನ ಚಿಂತೆ ಇರುವುದಿಲ್ಲ ಅವರಿಗೆ ಮತ್ತೆ ಯಾವ ಚಿಂತೆಯೂ ಇರುವುದಿಲ್ಲ ನಾನು ಈ ಲೋಕದಲ್ಲಿ ಏನನ್ನಾದರೂ ಗಳಿಸಿ ಬಿಡುವುದಕ್ಕೆ ಹುಟ್ಟಿಲ್ಲ ಗಳಿಸಲಿಕ್ಕೆ ಸಂಪಾದನೆ ಮಾಡಲಿಕ್ಕೆ ಹುಟ್ಟಲಿಲ್ಲ ಈಶ್ವರನಿಗೆ ಒಂದು ಉಪಕರಣವಾಗಿ ಆ ಭಗವಂತನಿಗೆ ಅವನ ಸಲಕರಣೆ ಅವನ ಕೈಯ ಆಯುಧವಾಗಿ ಅಥವಾ ಒಂದು ಸಲಕರಣೆಯಾಗಿ ಬಾಳುವಂಥದ್ದೇ ನನ್ನ ಗುರಿ ಎಂಬಂಥದ್ದು ಅವರ ಭಾವ ಆಗಿರ್ತದೆ ಕಾರಣ ಅವರು ಅಧ್ಯಾತ್ಮ ಗ್ರಂಥಗಳ ಪಠನ ಈಶ್ವರ ತತ್ವದ ವಿಚಾರ ಭಗವಂತನ ಭಗವತ್ ವಿಚಾರ ಭಗವದ್ಭಕ್ತನ ಸಹವಾಸ ಇವುಗಳನ್ನು ಮೊದಲು ಹುಡುಕ್ತಾರೆ ಅವರು ಆಧ್ಯಾತ್ಮ ಜೀವನದಿಂದಲೇ ಅವರ ಯೋಗಕ್ಷೇಮವೆಲ್ಲವೂ ಕಟ್ಟಿಟ್ಟ ಬುತ್ತಿ ಆಗ್ತದೆ ಅದು ಖಂಡಿತವಾಗಿಯೂ ಅವರು ಯಶಸ್ಸನ್ನು ಗಳಿಸಿಯೇ ಗಳಿಸ್ತಾರೆ ಯಾಕಂದರೆ ಆಗ ಭಗವಂತನೇ ಅದಕ್ಕೆ ಹೊಣೆ ಆಗ್ತಾನೆ ಯೋಗಕ್ಷೇಮಂ ವಹಾಮ್ಯಹಂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಭಯ ಕೊಟ್ಟಿದ್ದಾನೆ ಹಾಂ ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ನನ್ನ ಮನಸ್ಸಿನವನೇ ನನ್ನಲ್ಲೇ ಮನಸ್ಸುಳ್ಳವನಾಗು ನನ್ನ ಭಕ್ತನಾಗು ನನ್ನನ್ನು ಪೂಜಿಸ್ತಾ ಇರು ಯಜ್ಞ ಮಾಡ್ತಾಯಿರು ಪೂಜಿಸ್ತಾ ಇರು ನನ್ನನ್ನು ನಮಸ್ಕರಿಸು ಮಾವೇ ವೈಶಿಷ್ಯ ಕೌಂತೆಯ ನನ್ನನ್ನೇ ನೀನು ಹೊಂತೀಯ ಕೌಂತೆಯನೇ ಕುಂತೀಪುತ್ರ ಅಂತೇಳಿ ಹೇಳ್ತಾರೆ ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಎಲ್ಲ ಧರ್ಮಗಳನ್ನೂ ಬಿಟ್ಟು ನನ್ನೊಬ್ಬರನ್ನೇ ಶರಣು ಹೊಂದು ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಹಾಗಾಗಿ ಭಗವಂತನನ್ನ ಆಶ್ರಯಿಸಿದರೆ ಅವನೇ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ ಅದೇ ನಮ್ಮ ಜೀವನದ ಗುರಿಯಾಗಬೇಕು. ಆಗಬೇಕು ಇನ್ನು ಮೂವತ್ತೊಂಬತ್ತನೆಯದು ಭಗವಂತನಲ್ಲಿ ನಾವೆಲ್ಲರೂ ಒಂದೇ ಎನ್ನುತ್ತಕ್ಕಂಥದ್ದು ಒಂದು ಮರಕ್ಕೆ ಎಲ್ಲ ಕಡೆಗಳಲ್ಲಿಯೂ ಕೊಂಬೆಗಳು ಹರಡಿಕೊಂಡಿರ್ತವೆ ಆ ಕೊಂಬೆಗಳು ಕೂಡ ಅವುಗಳ ಕವಲುಗಳು ಗಾತ್ರ ಉದ್ದ ಎಲೆಗಳ ಸಂಖ್ಯೆ ಹೂಗಳು ಹಣ್ಣುಗಳು ಇವುಗಳ ದೃಷ್ಟಿಯಿಂದ ನೋಡಿದಾಗ ಬೇರೆ ಬೇರೆ ಆಗಿರ್ತವೆ ಒಂದೇ ರೀತಿ ಇರೋದಿಲ್ಲ ಕೊಂಬೆಗಳು ಕೆಲವು ಕೊಂಬೆಗಳು ಸಣ್ಣವು ಕೆಲವು ದೊಡ್ಡವು ಕೆಲವು ಉದ್ದ ಕೆಲವು ಗಿಡ್ಡ ಕೆಲವು ಕೊಂಬೆಗಳಲ್ಲಿ ಹೂವು ಹಣ್ಣುಗಳು ಜಗಿತಾ ಇರ್ತವೆ ಕೆಲವು ಕೊಂಬೆಗಳಲ್ಲಿ ಕಡಿಮೆ ಕೆಲವು ತುಂಬ ಇರ್ತವೆ ಮತ್ತು ಕೆಲವು ಕೊಂಬೆಗಳು ಇಲ್ಲವೇ ಇಲ್ಲ ಆದರೂ ಅವೆಲ್ಲ ಒಂದೇ ಮರದ ಕೊಂಬೆಗಳು ಅವೆಲ್ಲಕ್ಕೂ ಕೆಳಗಿನ ಬೇರೆಯೇ ಆಧಾರ ಆ ಬೇರಿನ ಮೂಲಕವೇ ಅವು ತಮ್ಮ ಪೋಷಕ ಸಾಮಗ್ರಿಯನ್ನು ಪಡೀತಾ ಇರುತ್ತವೆ ಹೀಗೆ ನಾವು ಮೇಲೆ ಮೇಲೆ ನೋಡಿದಾಗ ಮೇಲಿನ ಮೇಲೆ ಸೂಪರ್ಫಿಷಿಯಲ್ ಅಂತ ಹೇಳ್ತೇವೆ ಮೇಲ್ಮೈಯಲ್ಲಿ ನೋಡಿದಾಗ ವಯಸ್ಸು ಲಿಂಗ ಜಾತಿ ಮತ ಕುಲ ರೂಪ ವಿದ್ಯೆ ಬುದ್ಧಿ ಅಧಿಕಾರ ಐಶ್ವರ್ಯ ಆರೋಗ್ಯ ಸಾಮಾಜಿಕ ಸ್ಥಿತಿಗತಿ ಹಣ ಮುಂತಾದವುಗಳ ದೃಷ್ಟಿಯಿಂದ ಬೇರೆ ಬೇರೆಯಾಗಿ ಕಾಣಿಸ್ತೇವೆ ಆದರೆ ನಾವೆಲ್ಲರೂ ಒಂದೇ ಬೇರಿನಿಂದ ಪೋಷಣವನ್ನು ಪಡೆಯುತ್ತಾ ಇದ್ದೇವೆ ಯಾರು ಆ ಬೇರು ಪರಮಾತ್ಮನೇ ಆ ಬೇರು ಭಗವಂತನೆಂಬಂತಹ ಬೇರಿನಿಂದ ಹುಟ್ಟಿ ಬೆಳೆದು ಬಂದಿರುವವನು ನಾನು ಆತನೇ ನನ್ನ ಸ್ಥಿತಿಗಳಿಗೆ ಮೂಲ ಯಾವುದೇ ನನ್ನ ಸ್ಥಿತಿ ಇದ್ದರೂ ಕೂಡ ಅದಕ್ಕೆಲ್ಲ ಮೂಲ ಭಗವಂತ ಈ ವಿಷಯದಲ್ಲಿ ನಾನು ಯಾವ ಚಕ್ರವರ್ತಿಗಿಂತಲೂ ಬೇರೆಯಲ್ಲ ಯಾವ ವಿದ್ವಾಂಸನಿಗಿಂತಲೂ ಬೇರೆಯಲ್ಲ ಯಾವ ಮಹಾತ್ಮನಿಗಿಂತಲೂ ಬೇರೆಯಲ್ಲ ಎಂಬುದನ್ನು ಅನುದಿನವೂ ಮನಸ್ಸಿಗೆ ತಂದುಕೊಳ್ಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ನಿಮ್ಮ ಜೀವನವು ಸುಖಮಯವಾಗಿರುತ್ತದೆ ಅಂಥೇಳಿ ಸ್ವಾಮೀಜಿಯವರು ಉಪದೇಶ ಮಾಡ್ತಾರೆ ನಲವತ್ತನೆಯದು ಬಡತನವನ್ನು ಕಳೆದುಕೊಳ್ಳುವುದಕ್ಕೆ ಉಪಾಯ ಬಡತನ ಅಂತೇಳಿದರೆ ಏನು ಕೈಯಲ್ಲಿ ಹಣವಿ ಇಲ್ಲದಂಥ ಅದೇ ಬಡತನ ಅಂಥೇಳಿ ಅನೇಕರ ನಂಬಿಕೆ ಆದ ಕಾರಣ ಯಾವುದಾದ್ರೊಂದು ಉಪಾಯದಿಂದ ಹಣವನ್ನು ಗಳಿಸಿದರೆ ನಮ್ಮ ಬಡತನದ ವ್ಯಥೆ ತೀರಿ ಹೋದೀತು ಹಿಂಗೇತು ಅಂಥೇಳಿ ಅವರು ಯೋಚಿಸ್ತಾರೆ ಈ ಭಾವನೆಯಲ್ಲಿ ಸ್ವಲ್ಪ ನಿಜದ ಇದೆ ನಾಳೆಗೇನು ನಾಡಿದ್ದಿಗೇನು ಎಂಬ ಚಿಂತೆಯಲ್ಲಿ ಮುಳುಗಿದಿರತಕ್ಕಂತಹ ದೊಡ್ಡ ಕುಟುಂಬಿಯೊಬ್ಬನಿಗೆ ದೊಡ್ಡ ಅಗ್ರಸ್ಥನಿಗೆ ತಟ್ಟನೆ ಒಂದು ರೂಪಾಯಿಗಳು ಸಿಕ್ಕಿದರೆ ಅವನಿಗೆ ಕೂಡಲೇ ಮೊದಲಿನ ಆ ದುಃಖ ಇಲ್ಲದೇ ಆಗ್ತದೆ ಅವನು ಹರ್ಷದಿಂದ ಎಲ್ಲಾ ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧನಾಗ್ತಾನೆ ಎಲ್ಲರನ್ನು ಉಲ್ಲಾಸಯುಕ್ತವಾದ ಮುಖದಿಂದ ಕಾಣುತ್ತಾನೆ ಕ್ಷಣಿಕವಾಗಿ ಆನಂದವನ್ನು ಹೊಂದುತ್ತಾನೆ ಆದರೆ ಇದು ಬಹುಕಾಲವಿರುವುದಿಲ್ಲ ಯಾಕಂದರೆ ಕೈಗೆ ಹಣ ಸಿಕ್ಕಿದ ಮೇಲೆ ಅವನಿಗೆ ಮತ್ತೆ ಬೇರೆ ಬಗೆಯ ಯೋಚನೆಗಳು ಉಂಟಾಗ್ತವೆ ಆ ಹಣವು ಬಹುಕಾಲದ ಅವನಲ್ಲಿ ಉಳಿಯುವುದಿಲ್ಲ ಮತ್ತು ಮೊದಲಿನ ಬಡತನದ ಬಾವಣೆಯೇ ಅವನಿಗೆ ಬರ್ತದೆ ದಾಳಿ ಮಾಡ್ತದೆ ಬಡತನ ಅಂತ ಅದು ಬೇಕು ಇದು ಬೇಕು ನನ್ನಲ್ಲಿ ಸುಖಕ್ಕೆ ಬೇಕಾದಷ್ಟು ಸಲಕರಣೆ ಇಲ್ಲ ಅದನ್ನು ಸಂಪಾದಿಸಿಕೊಂಡ ಹೊರತು ನನಗೆ ಉಳಿಗಾಲ ಇಲ್ಲ ಎನ್ನತಕ್ಕಂಥ ಮನಸ್ಥಿತಿ ಅದೇ ಬಡತನ ಹಣವಿರಲಿ ಇಲ್ಲದಿರಲಿ ಆಸ್ತಿಯು ಹೇರಳವಾಗಿರಲಿ ಇಲ್ಲದಿರಲಿ ಆ ಬಡತನವು ಗೋಳುಗುಟ್ಟಿಸುತ್ತಲೇ ಇರಬಹುದು ಎಷ್ಟು ಇದ್ದವನಿಗೂ ಇನ್ನಷ್ಟು ಬೇಕು ಅಂತೇಳಿ ಆಗ್ತದೆ ಅದು ಬಡತನವೇ ಏನು ಇಲ್ಲದವನಿಗೂ ಬೇಕು ಅಂತೇಳಿ ಆಗ್ತದೆ ಅದು ಬಡತನವೇ ಅಂದರೆ ಬಡತನ ಎನ್ನುವಂಥದ್ದು ಮನಸ್ಸಿನ ಒಂದು ರೋಗ ಹೊರತು ನಮ್ಮ ಹೊರಗೆ ಕಾಣತಕ್ಕಂಥದ್ದಲ್ಲ ಮನಸ್ಸಿಗೆ ನನ್ನಲ್ಲಿ ಇಲ್ಲ ಕಡಿಮೆ ಇರುವಂಥದ್ದು ಇನ್ನೂ ಬೇಕು ಇನ್ನೂ ಬೇಕು ಅಂತೇಳಿ ಅನಿಸ್ತಾ ಇದ್ದರೆ ಅದೇ ಬಡತನ ತನ್ನಲ್ಲಿ ಇದ್ದದಲ್ಲಿ ತೃಪ್ತಿ ಇದ್ದರೆ ಅದೇ ಶ್ರೀಮಂತಿಕೆ ಎಷ್ಟಿದ್ರೂ ಇಲ್ಲದೇ ಇದ್ದರೂ ಇನ್ನಷ್ಟು ಬೇಕು ಅಂಥೇಳಿ ಯಾರಿಗೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಹೆಚ್ಚೆಚ್ಚಾಗಬೇಕು ಅಂತೇಳಿ ಇರ್ತದೋ ಅದು ಬಡತನದ ಒಂದು ಸೂಚನೆ ಅಂತೇಳಿ ಹೇಳ್ತಾರೆ ಮನಸ್ಸಿನ ರೋಗ ಅದು ಬಡತನ ಶಾರೀರಿಕ ಅಥವಾ ಹೊರಗಿನದ್ದಲ್ಲ ಲಕ್ಷ್ಮೀ ವಲ್ಲಭನಾದ ಭಗವಂತನೇ ಆಶ್ರಯನಾಗಿರ್ತಾನೆ ಲಕ್ಷ್ಮೀಪತಿಯಾದ ಭಗವಂತ ನಮಗೇನು ಕೊರತೆ ಅವನೇ ನಮಗೆ ಪೋಷಣೆ ಈ ಯೋಚನೆ ನಮ್ಮ ಮನಸ್ಸಿನಲ್ಲಿ ಸದಾ ಚಿಂತನ ಮಂಥನ ಮಾಡ್ತಾಯಿರಿ ನಿಮ್ಮನ್ನು ಯಾವ ಬಡತನ ಸಂಕಟವೂ ಗೋಳುಗುಟ್ಟಿಸುವುದಿಲ್ಲ ಯಾವುದನ್ನೇ ಆಗಲಿ ನಾವು ಯಾವ ರೀತಿ ಸ್ವೀಕಾರ ಮಾಡ್ತೇವೆ ಅದರ ಮೇಲೆ ಇದೆ ನಾವು ಅಂದುಕೊಂಡು ಹೋಲ್ತದ್ದೇ ಆ ಭಗವಂತ ಯಾರು ಲಕ್ಷ್ಮೀಪತಿ ಲಕ್ಷ್ಮಿಗೆ ಸಂಪತ್ತಿಗೆ ಒಡೆಯಾತ ಅವನಿಂದಲೇ ನಾವು ಇಷ್ಟೆಲ್ಲ ಆಗಿದ್ದೇವೆ ಹಾಗಾದರೆ ಅವನು ನಮ್ಮನ್ನು ನೋಡಿಕೊಳ್ಳೋದಿಲ್ವಾ ಅವನನ್ನೇ ಸದಾ ಧ್ಯಾನ ಮಾಡ್ತಾಯಿರಿ ಆವಾಗ ನಿಮ್ಮ ಹಿತವನ್ನು ಅವನೇ ಕಾಯ್ತಾನೆ ಯೋಗಕ್ಷೇಮಂ ವಹಾಮ್ ಯಹಂ ಯೋಗಕ್ಷೇಮವನ್ನು ಅವನು ನೋಡಿಕೊಡ್ತಾನೆ ಅಂತೇಳಿ ಹೇಳ್ತಾರೆ ಆ ಭಯವನ್ನು ಕೊಡ್ತಾರೆ ಸ್ವಾಮೀಜಿ ಸ್ವಚ್ಚಿದ ಸಚಿ ಶ್ರೀ ಸ್ವಾಮೀಜಿಯವರು ನಲವತ್ತೊಂದನೇ ವಿಚಾರ ಸಂಕಟದಲ್ಲಿ ವೆಂಕಟರಮಣ ಈಗಾಗಲೇ ನಾವು ಸ್ವಲ್ಪ ಆ ವಿಚಾರದ ಬಗ್ಗೆ ಹೇಳಿದೆವು ಅಂದರೆ ನೀವು ಬಹಳ ಸಂಕಷ್ಟಗಳಿಗೆ ಸಿಕ್ಕಿಬಿದ್ದಿದ್ದೀರಾ ಮುಂದೇನು ಮಾಡಬೇಕು ಅಂದರೆ ನಿಮಗೆ ತೋಚುವುದೇ ಇಲ್ಲ ಕಷ್ಟದಿಂದ ಪಾರಾಗುವುದಕ್ಕೆ ನೀವು ಮಾಡಿದ ಪ್ರಯತ್ನಗಳಲ್ಲಿ ವ್ಯರ್ಥ ಆಯಿತು ಅಂತೇಳಿ ಇಟ್ಕೊಳ್ಳುವ ಹೆದರಬೇಡಿ ನಿಮ್ಮ ಪ್ರಯತ್ನಕ್ಕೆ ಮೀರಿದ್ದನ್ನು ಸಾಧಿಸಿಕೊಡುವುದಕ್ಕೆ ಒಬ್ಬ ಭಗವಂತ ಇದ್ದಾನೆ ನಮ್ಮ ಪ್ರಯತ್ನದಲ್ಲಿ ಆಗದಿದ್ದರೆ ಅದಕ್ಕೂ ಮೀರಿದ್ದನ್ನು ಸಾಧಿಸಿಕೊಡಲಿಕ್ಕೆ ಒಬ್ಬ ಇದ್ದಾನೆ ಅವನೇ ಭಗವಂತ ಅವನು ಇಲ್ಲಿಯೇ ಇರುತ್ತಾನೆ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ ಅವನು ಎಲ್ಲಿಯೋ ವೈಕುಂಠದಲ್ಲಿಯೋ ಕೈಲಾಸದಲ್ಲಿಯೋ ಎಲ್ಲಿಯೋ ಮಣಿವುದ್ದೂಪದಲ್ಲಿಯೋ ಸತ್ಯಲೋಕದಲ್ಲಿಯೋ ಎಲ್ಲಿಯೋ ಇದ್ದಾನೆ ಅಂತೇಳಿ ಭಾವಿಸಬೇಡಿ ಅವನು ಇಲ್ಲೇ ಇದ್ದಾನೆ ಅಂಥೇಳಿ ಮನಸ್ಸಿಗೆ ತಂದುಕೊಳ್ಳಿ ಭಗವಂತ ನಮ್ಮ ನಿಮ್ಮ ಒಳಗೂ ಹೊರಗು ಎಲ್ಲೆಲ್ಲಿಯೂ ಇರುತ್ತಾನೆಂಬುದು ಮಾತ್ರವೇ ಅಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ಪಾರು ಮಾಡಿಸಲು ಶಕ್ತನಾಗಿರ್ತಾನೆ ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೂ ಆತ ಸಿದ್ಧನಾಗಿಯೇ ಇರ್ತಾನೆ ಅಂಥೇಳಿ ಭಾವಿಸಿ ತಿಳ್ಕೊಳ್ಳಿ ಭಗವಂತ ಎಲ್ಲಿದ್ದಾನೆ ನನಗೆ ಕಾಣಿಸಲಿಲ್ಲವಲ್ಲ ಅಂತೇಳಿ ಚಿಂತಿಸಬೇಡಿ ನಿಮಗೆ ಕಾಣಿಸದಿದ್ದರೂ ತಮ್ಮ ವ್ಯಾಪಾರವನ್ನು ಕಾರ್ಯದ ಮೂಲಕ ತೋರಿಸುವ ಶಕ್ತಿಗಳು ಎಷ್ಟೋ ಉದಾಹರಣೆಗೆ ಗಾಳಿ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಗೊತ್ತಾಗೋದಿಲ್ವಾ ಮರ ಬೀಳ್ತದೆ ಬಿರುಗಾಳಿ ಬೀಸುವಾಗ ಮಂದ ಮಾರುತ ಬೀಸುವಾಗ ಮೈಗೆ ತಂಪಾಗ್ತದೆ ಬಿಸಿಗಾಳಿ ಬೀಸುವಾಗ ಬೆಚ್ಚಗೆ ಆಗ್ತದೆ ಅನುಭವ ಆಗ್ತದಲ್ಲ ನಮಗೆ ಕಣ್ಣಿಗೆ ಕಾಣಿಸದಿದ್ದರೂ ವಿದ್ಯುಚ್ಛಕ್ತಿ ಕಾಣಿಸ್ತದೆ ಎಲ್ಲಿಯಾದರೂ ವಿದ್ಯುತ್ ಶಕ್ತಿ ಹೇಗಿರುವುದು ಅಂದರೆ ನಮಗೊತಿಲ್ದಿರ್ಬೋದು ಆದರೆ ಅದರಿಂದ ಆಗುವ ಕಾರ್ಯಗಳ ಲಾಭವನ್ನು ನಾವೆಲ್ಲೂ ಅನುಭವಿಸುವುದಿಲ್ಲವೇ ಇಸ್ರಿ ಬೆಟ್ಟಿಗೆಯನ್ನು ಬಿಸಿ ಮಾಡ್ತದೆ ಫ್ಯಾನನ್ನು ತಿರುಗಿಸ್ತದೆ ಬಲ್ಬನ್ನು ಹೊತ್ತಿಸ್ತದೆ ಗ್ರೈಂಡರ್ ಮಿಕ್ಸಿ ವಾಷಿಂಗ್ ಮೆಷಿನ್ ಏನು ಏನಿಲ್ಲ ಏನಿದೆ ಎಲ್ಲವನ್ನು ಅದು ಆ ವಿದ್ಯುಚ್ಛಕ್ತಿ ತಿರುಗಿಸುವಂತೆ ಮಾಡ್ತದೆ ಚಲಾಯಿಸ್ತದೆ ಅಥವಾ ಪ್ರಕಾಶಿಸ್ತದೆ ಆದರೆ ವಿದ್ಯುಚ್ಛಕ್ತಿಯ ಸ್ವರೂಪ ನಮಗೆ ತಿಳಿದಿಲ್ಲದಿರ್ಬೋದು ಅದು ಕಾಣ ಅದು ಕಾಣಿಸೋದಿಲ್ಲ ಅದು ಇನ್ನೊಂದರ ಮೂಲಕ ನಮಗೆ ವ್ಯಕ್ತವಾಗ್ತದೆ ಅದೇ ರೀತಿಯಲ್ಲಿ ಭಗವಂತ ಈಗಲೇ ಇಲ್ಲಿಯೇ ಇದ್ದಾನೆ ಅವನ ಸರ್ವಜ್ಞ ಚಿತ್ತದಂತೆಯೇ ಎಲ್ಲವೂ ಸರ್ವಶಕ್ತನ ಒಂದು ಸಾಮರ್ಥ್ಯದಿಂದಲೇ ನಡೀತಾ ಇದೆ ನಾನು ಅವನ ಆಸರೆಯಲ್ಲಿಯೇ ಇದ್ದೇನೆ ಎಂಬುದನ್ನು ದೃಢವಾಗಿ ನಂಬಿ ನಿಮ್ಮ ವ್ಯವಹಾರವನ್ನು ಮಾಡುವಾಗ ಆತನ ಬೆಂಬಲ ಇದೆ ಎಂದೇ ನಂಬಿ ಮುಂದುವರಿಯಿರಿ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗ್ತವೆ ಜೀವನವು ಸುಖಮಯವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥೇಳಿ ಸ್ವಾಮೀಜಿಯವರು ಅಭಯ ಕೊಡ್ತಾರೆ ನಲವತ್ತೆರಡನೇ ವಿಚಾರ ಶ್ರೀ ಭಗವಾನು ವಾಚ ಅಂತೇಳಿ ಭಗವದ್ಗೀತೆಯನ್ನು ಓದಿದ್ದೀರಾ ಅದರಲ್ಲಿ ಆಗಾಗ್ಗೆ ಶ್ರೀ ಭಗವಾನು ಆಚಾರ ಶ್ರೀ ಭಗವಂತನು ಇಂತೆಂದನು ಎಂಬ ವಾಕ್ಯ ಬರುತ್ತಲೆಯೇ ಇರ್ತದೆ ಭಗವದ್ಗೀತೆಯೆಲ್ಲ ಭಗವಂತನ ಮಾತೇ ಆಗಿರುವಾಗ ಈ ವಾಕ್ಯವನ್ನು ಅಲ್ಲಲ್ಲಿ ಹೇಳಿದ್ದ್ಯಾಕೆ ಈ ಪ್ರಶ್ನೆಯನ್ನು ನೀವೆಂದಾದರೂ ನಿಮಗೆ ನೀವೇ ಹಾಕಿಕೊಂಡಿದ್ದೀರಾ ಇಲ್ಲದಿದ್ದರೆ ಹಾಕದಿದ್ದರೆ ಈಗಲಾದರೂ ಈ ಪ್ರಶ್ನೆಗೆ ಉತ್ತರವೇನು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಅದರಿಂದ ನಿಮಗೆ ಪ್ರಯೋಜನ ಇದೆ ಈ ಪ್ರಶ್ನೆಗೆ ನನ್ನ ಉತ್ತರ ಇದು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಗ್ರಂಥವನ್ನು ಓದುತ್ತಾ ಓದುತ್ತಾ ನಮಗೆ ಇದು ಭಗವಂತನ ವಾಕ್ಯ ಎಂಬ ನೆನಪು ಹಾರಿ ಹೋಗ್ಬೋದು ಈಗ ಒಂದು ಕಾದಂಬರಿ ಓದ್ತಾ ಓದ್ತಾ ಹೋದಾಗೆ ಊಟವೂ ಬೇಡ ಏನೂ ಬೇಡ ಒಂದು ಕಥೆಯನ್ನು ಓದ್ತಾ ಹೋದಾಗೆ ಒಂದು ಸಿನಿಮಾ ನೋಡ್ತಾ ಇದ್ದಾಗ ಯಾವುದರ ಪರಿವೇ ಇರೋದಿಲ್ಲ ಹೊರಗಿನದ್ದು ಅದೇ ರೀತಿಯಲ್ಲಿ ಈ ಭಗವದ್ಗೀತೆಯನ್ನು ಓದ್ತಾ ಓದ್ತಾ ಹೋದಾಗ ಇದು ಯಾರ ಮಾತು ಯಾರು ಹೇಳ್ತಾ ಇದ್ದಾರೆ ಅನ್ನೋದೇ ಮರೆತು ಹೋಗಿಬಿಡ್ತದೆ ಕೆಲವು ಭಗವಂತನ ವಾಕ್ಯ ಅನ್ನುವಂಥದ್ದೇ ಮರೆತು ಹೋಗಿರ್ಬೋದು ಆಗ ಭಗವಂತನ ಉಪದೇಶದ ಫಲ ಪೂರ್ಣವಾಗಿ ಸಿಕ್ಕದೇ ಹೋಗ್ಬೋದು ಆ ನಂಬಿಕೆ ನಮಗೆ ಪೂರ್ತಿ ಬರುವುದಿಲ್ಲ ಏನೋ ಓದ್ತಾ ಇದ್ದೇವೆ ಅಂತ ಬರ್ತದೆ ಭಗವಂತ ಹೇಳಿದ ಅಂಥೇಳಿ ಆಗಾಗ ನೆನಪು ಮಾಡಿದರೆ ನಮಗೆ ಅದರ ಪೂರ್ಣ ಫಲ ಸಿಗ್ತದೆ ಬಹು ಭಗವಂತನ ವಾಕ್ಯ ಇದು ಅಂತೇಳಿ ಅಂದರೆ ನಮ್ಗೆ ಕೆಲಸದಲ್ಲಿ ಧೈರ್ಯ ಬರಬೇಕಾಗ್ತದೆ ಉದಾಹರಣೆಗೆ ಇದು ಎಲ್ಲಿಂದ ಸಾಮಂತ ಅನ್ನೋದು ಓ ಇಂಥವ್ರ ಅಂಗಡಿಯಿಂದ ಚೆನ್ನಾಗಿರ್ತದೆ ಅಂತ ಆ ವಿಶ್ವಾಸ ಇರ್ತದೆ ಆ ವಿಶ್ವಾಸ ಬರಬೇಕಿದ್ರೆ ಅದನ್ನು ಆಗಾಗ ನೆನಪು ಮಾಡ್ತಾ ಇರಬೇಕು ಅದರ ಮೂಲೆಯಲ್ಲಿ ಅಂಥೇಳಿ ಆದ ಕಾರಣ ಶ್ರೀ ವೇದವ್ಯಾಸರು ಬಹುಮುಖ್ಯವಾದ ವಾಕ್ಯಗಳನ್ನು ಬರೆಯುವ ಮುಂಚೆ ಭಗವಂತನ ಹೇಳ್ತಾ ಇದ್ದಾನೆ ನಾನಲ್ಲ ಅಂಥೇಳಿ ನಮಗೆ ನೆನಪು ಮಾಡಿಕೊಡ್ತಾರೆ ಇದನ್ನು ಗಮನ ಕೊಟ್ಟು ಕೇಳಿ ನೆನಪಿಸಿಕೊಳ್ಳಿ ಭಗವಂತ ಅಂಥೇಳಿ ಈ ವಾಕ್ಯವನ್ನು ಭಗವಂತನೇ ನನಗೆ ಉಪದೇಶಿಸ್ತಾ ಇರ್ತಾನೆ ಎಂಬ ಭಾವನೆಯಿಂದ ಓದಿ ಅವನೇ ಹೇಳ್ತಾ ಇದ್ದಾನೆ ನಮಗೆ ಹೇಳ್ತಾ ಇದ್ದಾನೆ ಅಂತೇಳಿ ಆಗ ಉಪದೇಶ ನಮ್ಮ ಹೃದಯದೊಡಕ್ಕೆ ಹೋಗಿ ಅಲ್ಲಿ ಬೇರು ಬಿಟ್ಟುಕೊಂಡು ಫಲ ಪರ್ಯಂತವಾಗ್ತದೆ ಅದು ಅದು ಫಲಿಸ್ತದೆ ಉದಾಹರಣೆಗೆ ಈ ವಾಕ್ಯ ಭಗವಂತನು ಹೇಳಿದ್ದಾನೆ ಮೈ ಆವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತೇ ಮೇ ಯುಕ್ತಮತಃ ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಂಡು ಮೈ ಆವೇಶ್ಯ ಮನಃ ಯೇ ಮಾಂ ನಿತ್ಯಯುಕ್ತಃ ಉಪಾಸತೆ ಯಾವ ಭಕ್ತರು ಹೆಚ್ಚಿನ ಶ್ರದ್ಧೆಯಿಂದ ಒಡಗೂಡಿ ಶ್ರದ್ಧೆಯ ಪರಯ ಎಂದೆಂದಿಗೂ ನನ್ನಲ್ಲಿಯೇ ಯುಕ್ತರಾಗಿರುವರು ತೇ ಮೇ ಯುಕ್ತ ತಮಾಮತಾ ಅವರೇ ಯೋಗಿಗಳೆಲ್ಲರಲ್ಲಿ ಶ್ರೇಷ್ಠರು ಎಂಬುದು ನನ್ನ ಅಭಿಪ್ರಾಯ ಅಂಥೇಳಿ ಭಗವಂತ ಹೇಳ್ತಾನೆ ಭಗವಂತನಲ್ಲಿಯೇ ನೆಲೆನೆಂತವರು ಅಂಥೇಳಿ ಅವರೇ ಶ್ರೇಷ್ಠರು ಅಂತೇಳಿ ಹೇಳ್ತಾನೆ ಭಗವಂತ ನಲವತ್ತ ಗೀತೆಯಲ್ಲಿ ಭಗವಂತನ ಉಪದೇಶ ಅಂತೇಳಿ ಇನ್ನೊಂದು ವಿಚಾರ ಬರ್ತದೆ ಗೀತೆಯಲ್ಲಿ ಅರ್ಜುನನಿಗೆ ಭಗವಂತ ಕೆಲವು ಉಪದೇಶಗಳನ್ನು ಮಾಡಿದ್ದಾನೆ ಗೀತೆಯನ್ನು ಮನಮುಟ್ಟಿ ಓದುವವರು ಆ ಕಾಲಕ್ಕೆ ಈ ಉಪದೇಶವು ನನಗೇ ಅಂತೇಳಿ ಭಾವಿಸಬೇಕು ಇದು ಅರ್ಜುನಿಗೆ ಯಾವಾಗಲೋ ಕೃಷ್ಣ ಹೇಳಿದ ಮಹಾಭಾರತ ಯುದ್ಧ ಕಾಲದಲ್ಲಿ ನಿಂತ ತಿಳಿಯುವುದಲ್ಲ ಇದು ನನಗೆ ಹೇಳ್ತಾ ಇದ್ದಾನೆ ಈಗ ಕೃಷ್ಣ ನಾನು ಇದನ್ನು ಮಾಡಬೇಕು ಅಂತೇಳಿ ತಿಳಿಯಬೇಕು ಅದರಿಂದ ಜೀವನದಲ್ಲಿ ಬಹಳ ಸಹಾಯ ಆಗ್ತದೆ ನಿಮಗೆ ಸದ್ಗುರುಗಳು ಇನ್ನೂ ಸಿಕ್ಕಿಲ್ವೇ ನಿಮಗೆ ಗುರು ಬೇಕು ಅಂತ ಹುಡುಕ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಗುರು ಒಳ್ಳೆಯ ಗುರು ಅಂದರೆ ಸದ್ಗುರು ಅಂದರೆ ನಿಮ್ಮ ಉದ್ದೇಶದ ಸಾಧನೆಗೆ ಪೂರಕವಾಗಿರತಕ್ಕಂತಹ ಗುರುಗಳು ನಿಮಗೇನು ಸಾಧನೆ ಮಾಡಬೇಕು ಅಂತಿದೆ ಅದನ್ನ ಸಾಧಿಸಲು ಸಹಾಯ ಮಾಡತಕ್ಕಂತಹ ಮಾರ್ಗದರ್ಶಕರು ಸಿಗಲಿಲ್ವಾ ಇನ್ನೂ ಕೂಡ ಅಂಜದಿರಿ ಹೆದರಬೇಡಿ ಗೀತೆಯಲ್ಲಿ ನಿಮಗೆ ಹೆ ಮೆಚ್ಚಾಗಿ ಕಾಣುವ ಯಾವುದಾದ್ರೂ ಒಂದು ಉಪದೇಶವನ್ನು ಸದ್ಗುರುವಿನ ಉಪದೇಶವೆಂದೇ ಭಾವಿಸಿ ಅದರಂತೆ ಅನುಷ್ಠಾನವನ್ನು ಮಾಡೋದಕ್ಕೆ ಪ್ರಾರಂಭಿಸಿ ನಿಮಗೆ ಯಾವುದು ಇಷ್ಟ ಆಯಿತು ಗೀತೆಯಲ್ಲಿ ಆ ಒಂದು ಉಪದೇಶ ಎಷ್ಟೋ ಉಪದೇಶಗಳು ಇವೆ ಅದರಲ್ಲಿ ಅದರಲ್ಲಿ ಒಂದು ಉಪದೇಶ ನಿಮಗೆ ಇಷ್ಟವಾದದ್ದು ಅದನ್ನು ನಿಮ್ಮ ಆತ್ಮತೃಪ್ತಿ ಆಗೋತಕ್ಕಂಥದ್ದು ನಿಮ್ಮ ಅಂತರಂಗಕ್ಕೆ ಮೆಚ್ಚುಗೆಯಾಗಿರ್ತಕ್ಕಂಥ ಯಾವುದಿದೆ ಅದನ್ನ ಆ ಗುರುವಿನ ಉಪದೇಶ ಸದ್ಗುರುವೇ ನಿಮಗೆ ಉಪದೇಶ ಮಾಡಿದ್ದಾನೆ ಅಂತೇಳಿ ಭಾವಿಸಿ ಕೃಷ್ಣನೇ ಅದರಂತೆ ಅನುಷ್ಠಾನವನ್ನು ಮಾಡೋದಕ್ಕೆ ಆರಂಭಿಸಿ ಅದನ್ನು ಆಚರಿಸಲಿಕ್ಕೆ ತೋಡಿ ಒಂದನ್ನು ಯಾವುದಾದ್ರೂ ಒಂದು ನೋಡಿ ಅದರಲ್ಲಿ ಒಂದು ಕೆಲವು ಉದಾಹರಣೆಗಳು ಕೊಡ್ತಾರೆ ಸ್ವಾಮೀಜಿಯವರು ಒಂದನೆಯದು ಸಂಭಾವಿತ ಸೀರ್ತಿ ಮರಣದತಿ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚು ಎರಡನೇದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನಾ ಮಾ ಕರ್ಮ ಫಲ ಫಲ ಮಾತೇ ಸಂಗೋಸ್ತ್ ಅಕರ್ಮಣಿ ಕರ್ಮದಲ್ಲಿಯೇ ನಿನಗೆ ಅಧಿಕಾರ ಫಲದಲ್ಲಿ ಇಲ್ಲ ಕರ್ಮಫಲವನ್ನು ಅನುಭವಿಸುವುದಕ್ಕೆ ಹಂಬಲಿಸಬೇಡ ಕರ್ಮವನ್ನು ಬಿಟ್ಟು ಬೇಡ ಅಕರ್ಮದಲ್ಲಿ ಮಾಡದೇ ಇರುವುದರಲ್ಲಿ ಕೂಡ ನಿನಗೆ ಅಂಟು ಮಾಡಬೇಕು ಆದರೆ ಕರ್ಮದ ಫಲವನ್ನು ಬಯಸಬೇಡ ಪ್ರಯತ್ನ ಮಾಡ್ತಾ ಇದ್ದರೂ ಇಂದ್ರಿಯಗಳು ಮನಸ್ಸನ್ನು ಬಲಾತ್ಕಾರದಿಂದ ಅಪಹರಿಸ್ತವೆ ಅನ್ನೋದನ್ನು ಮೂರನೇ ವಿಚಾರ ಅವುಗಳನ್ನೆಲ್ಲ ಬಿಗಿ ಹಿಡಿದುಕೊಂಡು ಭಗವಂತನಲ್ಲಿ ನಿಲ್ಲಿಸಬೇಕು ನಾಲ್ಕನೇದು ನಿತ್ಯ ಕರ್ಮಗಳನ್ನು ಬಿಡದೆ ಮಾಡು ಕರ್ಮವನ್ನು ಮಾಡುವುದೇ ಅಕರ್ಮಕ್ಕಿಂತ ಮೇಲು ಕರ್ಮ ಇಲ್ಲದಿದ್ದರೆ ಶರೀರ ಯಾತ್ರೆಯು ಕೂಡ ಸಿದ್ಧಿಸದು ಅಂದರೆ ಶರೀರ ಬದುಕಬೇಕಿದ್ರೆ ಶರೀರಯಾತ್ರೆ ಅಂತ ಹೇಳಿದರೆ ಹೊರಗಿನ ಶರೀರ ಬದುಕಬೇಕಿದ್ರೆ ನಾವೇನಾದರೂ ಉದ್ಯೋಗ ಮಾಡಲೇಬೇಕು ಉದ್ಯೋಗಮ್ ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳಿದರೆ ಪುರುಷ ಅಂದರೆ ಏನು ಸ್ತ್ರೀ ಅಂತೇಳಿ ಸ್ತ್ರೀ ಅಲ್ಲ ಅಂತೇಳಿ ಅಲ್ಲ ಮನುಷ್ಯನ ಲಕ್ಷಣ ಅಂತ ಉದ್ಯೋಗ ಮಾಡ್ತಕ್ಕಂಥದ್ದು ಪುರುಷ ಅಂದರೆ ನಂಬಳೋಗಿರ್ತಕ್ಕಂಥ ಆತ್ಮ ಪರಮಾತ್ಮ ಹಾಗಾಗಿ ಯಾವುದೇ ವ್ಯಕ್ತಿಗೆ ಏನಾದರೊಂದು ಉದ್ಯೋಗ ಇರ್ತದೆ ಹ್ಞೂ ಉದ್ಯೋಗ ಅಂಥೇಳಿದರೆ ಸಂಬಳ ಬರುವಂಥದ್ದು ಅಂತೇಳಿ ಒಂದೇ ಅಲ್ಲ ಅದೇ ಫಲಾಪೇಕ್ಷೆ ಇದ್ದು ಅಂತೇಳಿ ಅಲ್ಲ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಶ್ರೇಷ್ಠವಾದ ಉದ್ಯೋಗ ಅನ್ನಿಸ್ತದೆ ಏನು ಆಯಾಚಿತವಾಗಿ ಸಿಗ್ತದೋ ಹ್ಞೂ ನಮ್ಮ ಕರ್ತವ್ಯ ದೃಷ್ಟಿಯಿಂದ ಮಾಡಿದಂಥ ಕರ್ಮಕ್ಕೆ ಪ್ರತಿಫಲವಾಗಿ ಏನು ನಮಗೆ ಆನಂದ ಸಿಗ್ತದೋ ಅದೇ ಪ್ರತಿಫಲ ಅದರದ್ದು ಹೀಗೆ ಕರ್ಮವಿಲ್ಲದಿದ್ದರೆ ಶರೀರ ಯಾತ್ರೆಯು ಕೂಡ ಸಿದ್ಧಿಸೋದು ಏನು ಮಾಡದೆ ಕೂತರೆ ನಮ್ಮ ಹೊಟ್ಟೆ ಬಟ್ಟೆ ತುಂಬೋದಿಲ್ಲ ಅದು ಬೇರೆ ಏನು ಸಾಧನೆ ಮಾಡಬೇಕಿದ್ದರೆ ಶರೀರ ಬೇಕು ಶರೀರ ಮಾಧ್ಯಮ ಖಾಲೋ ಧರ್ಮ ಸಾಧನವು ಧರ್ಮ ಸಾಧನೆ ಮಾಡಬೇಕಿದ್ದರೆ ಶರೀರವು ಮುಖ್ಯವಾದದ್ದು ಇಂಥ ಉದಾಹರಣೆ ಹಲವು ಇವೆ ಇದರಲ್ಲಿ ನಿಮ್ಗೆ ಯಾವ್ದಿಷ್ಟ ಅನ್ನಿಸ್ತದೆ ಅದರ ಒಂದನ್ನು ಮಾಡಿ ನೀವು ಆಚರಣೆ ಇದು ನನಗೆ ಹೇಳಿದ್ದು ಅಂತೇಳಿ ಯಾವುದು ಎನ್ನಿಸ್ತದೋ ನಿಮಗೆ ಅದನ್ನು ಅನುಷ್ಠಾನಕ್ಕೆ ಇಟ್ಟುಕೊಳ್ಳಬೇಕು ಮುಂದಕ್ಕೆ ಏನು ಮಾಡಬೇಕೆಂಬುದು ನಿಮಗೆ ಕಾಲಕ್ರಮದಲ್ಲಿ ತಾನೇ ಹೊಳೀತದೆ ಆ ಭಗವಂತನ ಪ್ರೇರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ ಅವರು ಹೃದ್ರೋಗದ ಬಗ್ಗೆ ಹೇಳ್ತಾರೆ ಮುಂದೆ ನಲವತ್ತ್ನಾಲ್ಕನೇ ವಿಚಾರ ಋಗುವೇದಲ್ಲೊಂದು ಮಂತ್ರ ಇದೆ ಸೂರ್ಯನೇ ನನ್ನ ಹೃದ್ರೋಗವನ್ನು ಮೈಯ ಹಸುರನ್ನು ನಾಶಗೊಳಿಸುವ ಹ್ಞೂ ಹರಿಮಾಣಂಜನಾಶಯ ಹೃದ್ರೋಗಮ್ಮೆ ಹ್ಞೂ ಹರಿಮಾಣಂಜನಾಶಯ ಅಂತೇಳಿ ಬರ್ತದೆ ಅದರಲ್ಲಿರತಕ್ಕಂಥ ಒಂದು ವಾಕ್ಯದ ಅರ್ಥ ಇದು ಅಂದರೆ ಈ ಮಂತ್ರವನ್ನು ಜಪ ಮಾಡುತ್ತಾ ಅನೇಕರು ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡ್ತಾರೆ ಅದರಿಂದ ಅವರಿಗೆ ಅನೇಕ ರೋಗಗಳು ಪರಿಹಾರವಾಗುವಂತಕ್ಕಂಥ ವೈದಿಕರ ನಂಬಿಕೆ ಈಗಿನ ಕಾಲಕ್ಕೆ ಅನೇಕರಿಗೆ ಹೃದ್ರೋಗ ಒಂದು ಹೆಚ್ಚಾಗ್ತಾ ಇರುವಂತೆ ಕಾಣಿಸ್ತಾ ಉಂಟು ಎಷ್ಟೋ ಜನರು ಹೃತ್ಕ್ರಿಯೆ ನಿಂತು ಸತ್ತು ಹೋದರೂ ಇದ್ರೆ ಹಾಗಾಗಿ ವೃತ್ತಾಂತ ಪತ್ರಿಕೆಗಳಲ್ಲಿ ಪ್ರಕಟ ಪ್ರಕಟವಾಗತಕ್ಕಂಥ ಸುದ್ದಿಯನ್ನು ನೀವು ಕೇಳಿರ್ಬೋದು ಈ ರೋಗಕ್ಕೆ ಕಾರಣವೇನು ವೈದ್ಯರು ಹೇಳ್ತಾರೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾರಣ ಇರ್ಬೋದು ಆದರೆ ಆರೋಗ್ಯದಿಂದ ಬದುಕಿರುವೆವು ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಅನೇಕರಲ್ಲಿ ಒಂದು ಹೃದ್ರೋಗ ಇರ್ತದೆ ಮನುಷ್ಯರ ಹೃದಯದೊಳಗೆ ಸೂರ್ಯ ಪ್ರಕಾಶಕ್ಕಿಂತಲೂ ಹೆಚ್ಚಿನ ಪ್ರಕಾಶವುಳ್ಳ ಜ್ಞಾನ ಸೂರ್ಯ ಉದಯಿಸತಕ್ಕಂಥ ಅವಕಾಶ ಇದೆ ಆದರೆ ಅಭಕ್ತಿ ಭಕ್ತಿ ಇಲ್ಲದಿರುವಿಕೆ ಎಂಬ ಹೃದ್ರೋಗ ಅದೇ ಅದಕ್ಕೆ ಅಡ್ಡಿಯಾಗಿದೆ ನಮ್ಮಲ್ಲಿ ಅನೇಕರಿಗೆ ಇದು ಇದ್ದುಕೊಂಡಿರುತ್ತದೆ ಭಗವಂತನೇ ಕೋಟಿ ಸೂರ್ಯ ಪ್ರಕಾಶನೆ ನನ್ನ ಹೃದ್ರೋಗವನ್ನು ಪರಿಹರಿಸು ನೀನು ನಮ್ಮೆಲ್ಲರ ಹೃದಯದಲ್ಲಿಯೂ ನೆಲೆಸಿರುವೆ ಎಂಬ ಶಾಸ್ತ್ರದ ಉಪದೇಶವನ್ನು ನಂಬುವ ದೃಢ ವಿಶ್ವಾಸವನ್ನು ನನಗೆ ನನಗೆ ಅನುಗ್ರಹಿಸು ಅಂಥೇಳಿ ಎಡೆಬಿಡದೆ ಬೇಡಿಕೊಳ್ತಾಯಿರಿ ನಿಮ್ಮ ಹತ್ತಿರಕ್ಕೆ ಯಾವ ಹೃದ್ರೋಗವೂ ಸುಳಿಯದೇ ಇರುತ್ತದೆ ಅವರು ಹೇಳೋದು ಭಕ್ತಿ ಇಲ್ಲದಿರುವಿಕೆಯೇ ಒಂದು ದೊಡ್ಡ ಹೃದ್ರೋಗ ಅಂತೇಳಿ ಕುಪ್ಪಿಯ ಮಾತ್ರೆ ಅಂತೇಳಿ ಇನ್ನೊಂದು ವಿಚಾರ ಒಂದು ಬಗ್ಗೆ ಹೇಳ್ತಾರೆ ನಲವತ್ತೈದನೇದು ಕುಪ್ಪಿಯ ಮಾತ್ರೆಗಳನ್ನು ಪೂರ್ವದಲ್ಲಿ ಐಶ್ವರ್ಯಾದರು ಮಾತ್ರ ಮಾಡಿಸ್ತಾ ಇದ್ದರು ವೈದ್ಯರು ಆ ಮಾತ್ರೆಗಳಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತರಿಸಿಕೊಂಡು ಅವುಗಳನ್ನು ಸಾವಕಾಶವಾಗಿ ಭಗವಂತರನ್ನು ಸ್ಮರಣೆ ಮಾಡ್ತಾ ಸಜ್ಜುಗೊಳಿಸ್ತಾ ಹಿಂದೆ ಆಯುರ್ವೇದದ ಮನೆಯ ಯಜಮಾನ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿಸುತ್ತಾನೆ ಸಾತ್ವಿಕರಾದಂತಹ ಬ್ರಾಹ್ಮಣರಿಂದ ಅಧ್ಯಯನ ಮಾಡಿಸುವಂತಹದ್ದು ದೇವರಿಗೆ ಮಹಾ ನೈವೇದ್ಯವನ್ನು ಮಾಡಿಸಿ ಪಾತ್ರರಾದವರಿಗೆ ಅನ್ನ ಸಂತರ್ಪಣೆ ಮಾಡಿಸತಕ್ಕಂಥ ಹೀಗೆ ಭಗವಂತನ ಪ್ರಸನ್ನತೆಗೆ ಅಂತೇಳಿ ಮಹಾಪ್ರಯತ್ನವನ್ನು ಮಾಡ್ತಾ ಮೊದಲು ದೀರ್ಘಕಾಲವಾದ ಬಳಿಕ ವೈದ್ಯರು ಯಜಮಾನನಿಗೆ ಆ ಮಾತ್ರೆಯನ್ನು ಉಪಯೋಗಿಸಿ ರೋಗ ಪರಿಹಾರವನ್ನು ಮಾಡಿದ ಬಳಿಕ ವೈದ್ಯ ಭಾಗ ಅಂಥೇಳಿ ತಮ್ಮಲ್ಲಿ ಉಳಿಸಿಕೊಂಡ ಭಾಗದಿಂದ ಬೇರೆ ಬೇರೆ ರೋಗಗಳನ್ನು ಪರಿಹಾರ ಮಾಡುವುದಕ್ಕಿಂತೇಳಿ ಬೇರೆ ಬೇರೆ ಅನುಪಾನ ಸಹಿತವಾಗಿ ಬಡಬಗ್ಗರಿಗೆ ಅದನ್ನು ಉಪಯೋಗಿಸ್ತಿದ್ರಂತೆ ಭಗವಂತನ ನಾಮ ಎನ್ನುವಂತಹದ್ದೊಂದು ಉತ್ತಮವಾದ ಕುಪ್ಪಿಯ ಮಾತ್ರೆ ಇದು ಹಿಂದಿನ ಕಾಲದ ಮಂತ್ ಮಾತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ ಉದಾಹರಣೆ ಇದನ್ನು ದೈವಿ ಸಂಪತ್ತಿನ ಋಷಿಗಳು ದೀರ್ಘಕಾಲದವರೆಗೆ ಪ್ರಯೋಗಿಸಿ ಸಿದ್ಧ ಮಾಡಿಟ್ಟಿರ್ತಾರೆ ಭಗವನ್ನಾಮವನ್ನು ಈಗಲೂ ಕೆಲವರು ಮಹನೀಯರು ಉಳಿದಿ ವೈದ್ಯ ಭಾಗದಂತೆ ಅದರ ಮಹತ್ವ ಅಚ್ಚೆಳೆದು ಉಳಿದುಕೊಂಡಿದೆ ಶ್ರದ್ಧಾಭಕ್ತಿ ರೂಪವಾದ ಅನುಪಾನದಿಂದ ಅನುಪಾನ ಹೇಗಿರಬೇಕು ಶ್ರದ್ಧೆ ಭಕ್ತಿ ಅದರಿಂದ ಅಂಥವರು ನಮ್ಮ ಉಪಯೋಗಕ್ಕೆ ಅದನ್ನು ಅನುಗ್ರಹಿಸಿಕೊಟ್ಟರೆ ನಮ್ಮ ಸಂಸಾರದ ಅನರ್ಥಕರವಾದ ಹಲವು ಮನೋರೋಗಗಳು ಹುಟ್ಟಡಗಿ ಹೋಗ್ತವೆ ಅವಳು ಹುಟ್ಟೇ ಇಲ್ಲದಂತೆ ಕಾಣಿಸ್ ಕಾಣಿಸದಂತೆ ಮಾಯವಾಗಿ ಹೋಗ್ತವೆ ಹುಟ್ಟಲೇ ಇಲ್ಲ ಎನ್ನುವ ಹಾಗೆ ಆಗ್ತದೆ ಅಂಥೇಳಿ ನಲವತ್ತಾರನೇದು ವಾದವು ವೇದವು ಎನ್ನತಕ್ಕಂಥ ವಿಚಾರ ಒಂದು ಕಡೆ ಇಲ್ಲಿ ಇಬ್ಬರು ಸಸ್ಯಶಾಸ್ತ್ರಜ್ಞರು ಸೇರಿ ಗುಲಾಬಿ ಕುರಿತು ಚರ್ಚೆಗೆ ಆರಂಭಿಸಿದರು ಇಬ್ಬರಿಗೂ ಶಾಸ್ತ್ರದಲ್ಲಿ ತಾವು ಪರಿಣಿತರತಕ್ಕಂಥ ಅಭಿಮಾನ ಬಲವಾಗಿತ್ತು ದೊಡ್ಡ ದೊಡ್ಡ ಗ್ರಂಥಗಳ ವಾಕ್ಯಗಳ ಆಧಾರವನ್ನು ಕೊಟ್ಟು ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನು ಪುಷ್ಟಿಗೊಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದರು ಸಮರ್ಥಿಸಲಿಕ್ಕೆ ಚರ್ಚೆ ಬರಬರುತ್ತಾ ಬಲವಾಯಿತು ಇಬ್ಬರಲ್ಲಿ ಯಾರೊಬ್ಬರೂ ತಮ್ಮ ತಮ್ಮ ಪಕ್ಷವನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಲಿಲ್ಲ ಶೇಷಂ ಕೋಪ ಏನ ಪೂರೈತ್ ಅವರ ವಿಷಯಕ್ಕೆ ಅನ್ವರ್ಥವಾಗುವುದರಲ್ಲಿ ಇತ್ತು ಇನ್ನು ಕೊನೆಗೆ ನಾವು ಯಕ್ಷಗಾನ ತಾಳಮದ್ದಡಿಗಳಲ್ಲಿ ರೀತಿಯಾದಲ್ಲಿ ನೋಡಿರ್ಬೋದು ಹೇಳ್ತಾ ಇದ್ದರು ಏನೋ ಚರ್ಚೆ ಚರ್ಚೆ ವಾಗ್ವಾದಕ್ಕೆ ಹೋಗಿ ವಿಕೋಪಕ್ಕೆ ತೀರುಗ್ತದೆ ಕೊನೆಗೆ ಆಮೇಲೆ ವೈಯಕ್ತಿಕ ನಿಂದನೆಗೆ ತೊಡಗ್ತಾರೆ ಅಂತ ಸಮರ್ಥನೆ ಮಾಡಲಿಕ್ಕೆ ವಿಷಯ ಸಿಗಲಿಲ್ಲ ಅಂಥೇಳಿ ಆದರೆ ಇನ್ನು ಸಮರ್ಥಿಸಲಿಕ್ಕೆ ಬೇರೆ ಶಾಸ್ತ್ರ ಆಧಾರ ಸಿಗುವುದಿಲ್ಲ ಅಂತೇಳಿ ಆಗುವಾಗ ವೈಯಕ್ತಿಕವಾಗಿ ನಿಂದನೆಗೆ ತೊಡಗ್ತಾರೆ ವಿಕೋಪಕ್ಕೆ ಹೋಗುವುದು ಅಂದ್ರೆ ಅದು ಶೇಷಂ ಕೋಪ ಏನ ಉಳುಗಡೆ ಇನ್ನೂ ಸಮರ್ಥನೆ ಮಾಡಲಿಕ್ಕೆ ಆಗದಿದ್ದದನ್ನು ಕೋಪದಿಂದ ತುಂಬಿಸಿಬಿಡಬೇಕು ಅಂತ ವಾದವನ್ನು ಹ್ಞೂ ಇಷ್ಟರಲ್ಲಿ ಹತ್ತಿರದಲ್ಲಿದ್ದ ಹೂ ತೋಟಗಾರ ಎರಡು ಉತ್ತಮವಾದ ಗುಲಾಬಿ ಹೂಗಳನ್ನು ತಂದು ಅವರಿಬ್ಬರಿಗೂ ಅರ್ಪಿಸ್ತಾನೆ ಅಂತೆ ಅವರಿಬ್ಬರಿಗೂ ಕೂಡಲೇ ಖುಷಿಯಾಯಿತು ಪ್ರಸನ್ನ ಚಿತ್ರ ಆಗ್ತಾರೆ ಅದನ್ನು ಕೈಯಲ್ಲಿ ತೆಗೆದುಕೊಂಡು ತಿರುಗಿ ನೋಡಿ ಅದರ ಅಂದವನ್ನು ಮೆಚ್ಚಿದರೂ ಅದನ್ನು ಮೂಸಿ ಸುವಾಸನಿಂದ ತುಂಬ ಸಂತೋಷಗೊಂಡರು ಭಗವಂತ ನಮ್ಮೆಲ್ಲರ ಹೃದಯದಲ್ಲಿರುತ್ತಾನೆ ಎಂಬುದು ವೇದದಲ್ಲಿ ಹೇಳಿದೆ ಆತನನ್ನು ನೆನೆದವರು ಸರ್ವಕಾಮನೆಗಳನ್ನು ಪಡೆಯುತ್ತಾರೆ ಅಂತೇಳಿ ಕೂಡ ಹೇಳಿದೆ ಇದನ್ನು ಕಂಡುಕೊಂಡಿರುವಂಥ ಅನುಭವಿಗಳು ನಮಗೆ ಹೂದೋಟ ವನ ಹೂದೋಟದ ವನ ತೋಟದ ಮಾಲಿಯ ಅವನ ಕಡೆಗೆ ನಮ್ಮ ಚಿತ್ತವನ್ನು ತಿರುಗಿಸ್ತಾರೆ ಆ ಹುವನ್ನ ನೇರವಾಗಿ ಕೊಟ್ಟು ಭಗವಂತನನ್ನು ತೋರಿಕೊಡ್ತಾರೆ ಅಲ್ಲಿಯವರೆಗೆ ನಾವು ದೇವರ ಆಗಿದ್ದಾನೆ ಹೀಗಿಲ್ಲ ಅಂಥೇಳಿ ಖಾದಿ ಖಾದಿ ಕಲ್ಲು ಹಾಯ್ತಾ ಇರ್ತೇವೆ ವಾದವಿವಾದ ಮಾಡ್ತಾ ಇರ್ತೇವೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂಥೇಳಿ ಅದನ್ನು ಅನುಭವಗೊಂಡವರು ಭಗವಂತನ ಅನುಭವ ಆದವರು ಯಾವಾಗ ನಮಗೆ ಸಿಗ್ತಾರೆ ಆವಾಗ ನಾವು ಈ ವಾದವಿವಾದಗಳಿಂದ ದೂರವಾಗ್ತೇವೆ ಯಾರನ್ನು ಖಂಡಿಸಲಿಕ್ಕೆ ಹೋಗುವುದಿಲ್ಲ ಕೇವಲ ಭಗವಂತನ ಭಕ್ತಿಯಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತೇವೆ ಭಗವಂತನ ಸ್ಮರಣೆ ಭಕ್ತಿ ಅಂದರೆ ಆ ಹೂವು ನೋಡಿದ ಮೇಲೆ ಹೂವಿನ ಬಗ್ಗೆ ಚರ್ಚೆ ನಿಂತು ಹೋಯ್ತು ಅವರದ್ದು ಮಾತು ನಿಂತು ಹೋಯ್ತು ಅಥವೋ ವಾಚವು ನಿವರ್ತಂತೆಯ ಅಪ್ರಾಪ್ಯ ಮನಸಾಸಹ ಅಂಥೇಳಿ ಮಾತು ಮನಸ್ಸುಗಳು ಎಲ್ಲಿ ನಿಂತು ಹೋಗ್ತವೋ ಯಾವುದನ್ನು ತಲುಪಲಾರವೋ ಅದೇ ಭಗವಂತ ಅಂತೇಳಿ ಆಗ ಅಲ್ಲಿ ಮಾತು ನಿಂತು ಕೇವಲ ನೋಡುವೇ ಆಯ್ತು ಗುಲಾಬಿ ಎಷ್ಟು ಚೆನ್ನಾಗಿದೆ ಅದರ ಪರಿವಾಣ ಎಷ್ಟು ಚೆನ್ನಾಗಿದೆ ಅಂತೇಳಿ ಅನುಭವ ಅನುಭವ ಆಗಲಿಕ್ಕೆ ಶುರುವಾದ ಮೇಲೆ ಭಗವಂತನ ಆಮೇಲೆ ಅವನ ಬಗೆಗಿನ ತತ್ವ ವಾದ ಇಲ್ಲ ಅವನ ಹಾಗೆ ಹೀಗೆ ಎನ್ನತಕ್ಕಂಥ ವಾದವಿವಾದಗಳಿಲ್ಲ ನಿಂತು ಹೋಗ್ಬಿಡ್ತದೆ ಹಾಗಾಗಿ ಅನುಭವ ಇಲ್ಲದವರೇ ವಾದ ಮಾಡೋದು ನಲವತ್ತ ಏಳನೇ ವಿಚಾರ ಜಯ ಜಯ ರಾಮ್ ಎನ್ನತಕ್ಕಂಥದ್ದು ಹರಿಹರದಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬರು ಸನ್ಯಾಸಿಗಳಿದ್ದರಂತೆ ಅವರು ಆ ಊರಿನಲ್ಲಿ ಸ್ವಾಮೀಜಿಯವ್ರು ಹೇಳ್ತಾರೆ ಅವರು ಆ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತವನ್ನು ಹೇಳಿಕೊಡ್ತ ಶುದ್ಧ ಆಚಾರವನ್ನು ಕಲಿಸಿಕೊಡುವಂಥದ್ದು ಮುಂತಾದ ರೂಪದಲ್ಲಿ ಸಹಾಯ ಮಾಡ್ತಾಯಿದ್ದಿರಂತೆ ಅವರು ನದಿಯ ದಂಡೆಯಲ್ಲಿ ಅಲ್ಲಲ್ಲಿ ಒಗೆಯುವ ಹಾಸು ಕಲ್ಲುಗಳನ್ನು ಬಂಡೆಗಳ ಮೇಲೆ ಜನರು ಜಾರಿ ಬೀಳದಾಗಿ ಗಡಾರಿಗಳನ್ನು ನಡೆಸುವಂಥದ್ದು ಇಂಥ ಕೆಲಸಗಳನ್ನು ಹುಡುಗರಿಂದ ಮಾಡಿಸುವಾಗ ಒಂದು ಉಪಾಯವನ್ನು ಉಪಯೋಗಿಸ್ತಿದ್ದಿರಂತೆ ಅವರು ಬೆಳಗಿನ ಜಾವದಲ್ಲಿ ಹುಡುಗರನ್ನಲ್ಲೇ ಬಿಸ್ಕೊಂಡು ಅವರಿಗೆ ಸಣ್ಣ ಸ್ತೋತ್ರಗಳನ್ನು ಹೇಳಿಕೊಡ್ತಾ ನದಿಯ ಕಡೆಗೆ ಕರ್ಕೊಂಡು ಹೋಗ್ತಾಯಿದ್ದರು ಶಿಷ್ಯರನ್ನು ಹಾಸುಗಲ್ಲಿನ ಸುತ್ತಲೂ ಕೆಲವು ಹುಡುಗರನ್ನು ನಿಲ್ಲಿಸಿ ನಾನು ಜಾನಕಿ ಜೀವನ ಸ್ಮರಣೆ ಎನ್ನುತ್ತಾ ಜೈ ಜಯ ರಾಮ್ ಎಂದು ಘೋಷಿಸುತ್ತಾ ಒಮ್ಮೆಗೆ ಕಲ್ಲನ್ನು ಎತ್ತಿರಿ ಅಂತೇಳಿ ಅವರು ಹೇಳುತ್ತಿದ್ದರಂತೆ ಹುಡುಗರು ಉತ್ಸಾಹದಿಂದ ಕಲ್ಲನ್ನೆತ್ತಿ ಒಂದೆರಡು ಮೊಳ ದೂರ ಸಾಗಿಸಿದ ಮೇಲೆ ಕೆಲಸವನ್ನು ನಿಲ್ಲಿಸಿ ಮುಂದಕ್ಕೆ ಸ್ನಾನಕ್ಕೆ ಹೊರಡುತ್ತಿದ್ದರಂತೆ ಜೀವನದಲ್ಲಿ ಕಲ್ಲಿನಂತೆ ಭಾರವಾದ ಎಷ್ಟೋ ಕಷ್ಟಗಳು ನಮಗೆ ಅಡ್ಡ ಬರುತ್ತವೆ ಆದರೆ ಅವನ್ನು ಜೈ ಜಯ ರಾಮ್ ಹರ ಹರ ಮಹಾದೇವ್ ಮುಂತಾದ ಜಯ ಘೋಷಗಳಿಂದ ಒಮ್ಮಿಂದೊಮ್ಮೆಗೆ ಶಕ್ತಿಯನ್ನು ಪಡ್ಕೊಂಡು ಹಗುರವಾಗಿ ಅತ್ತ ಸರಿಸಿಕೊಳ್ಬೋದು ಕಷ್ಟಗಳನ್ನು ಎಷ್ಟೋ ಭಾರದ ಕಷ್ಟಗಳನ್ನು ಹಗುರಗೊಳಿಸಬಹುದು ಶ್ರದ್ಧಾ ಭಕ್ತಿಗಳು ಮಾತ್ರ ಅವಶ್ಯ ಈ ವಿಚಾರದಲ್ಲಿ ಭಗವಂತನಲ್ಲಿ ಅಂಥೇಳಿ ನಲವತ್ತೆಂಟನೆಯದು ವಿಚಾರ ಈಗೋ ಇಲ್ಲಿರುವೆ ಈಗ ಇದು ಕೊನೆಯ ವಿಚಾರ ಅಲ್ಲಿಗೆ ಈ ರಸ ನಿಮಿಷಗಳು ಅಧ್ಯಾತ್ಮ ವಿಚಾರ ಮುಗೀತದೆ ಮುಂದೆ ನಾವು ಬೇರೆ ಕೃತಿಯನ್ನು ಎತ್ತಿಕೊಳ್ಳೋಣ ಇವತ್ತಿಗೆ ಇದನ್ನು ಹೇಳಿ ಮುಗಿಸೋಣ ಮಂಗಲು ಮಾಡೋಣ ಈಗೋ ಇಲ್ಲಿರುವೆ ಅಂತ ಹೇಳ್ತಾರೆ ಕೊನೆಯದಾಗಿ ನಲವತ್ತ ಎಂಟನೇದು ಪೂರ್ಣಮಂಡಲ ನಲವತ್ತೆಂಟು ಅಂತ ಹೇಳಿದರೆ ಯಾವುದೇ ವ್ರತಗಳನ್ನು ಮಾಡ್ತಂಥ ಸಂದರ್ಭದಲ್ಲಿ ನಲವತ್ತೆಂಟು ದಿನಗಳ ಒಂದು ಮಾ ಆಚರಣೆ ಅದು ಪೂರ್ಣಮಂಡಲ ಅಂತ ಹೇಳ್ತಾರೆ ದೇವರನ್ನು ಕಾಣಲಿಲ್ಲವೇ ಸರಿಯಾದ ಮಾರ್ಗ ದೊರಕಲಿಲ್ವೇ ಯಾರೊಬ್ಬರೂ ಉಪದೇಶವೂ ರುಚಿಸಲಿಲ್ವೇ ಇಷ್ಟ ಆಗಲಿಲ್ವೇ ಜೀವನವೆಲ್ಲ ಕಷ್ಟಮಯವಾಗಿದೆಯೇ ಆದರೂ ಚಿಂತೆ ಮಾಡಬೇಡಿ ನಿಮಗೂ ಒಂದು ದಾರಿ ಇದೆ ಅಂತ ಹೇಳ್ತಾರೆ ಇಷ್ಟೆಲ್ಲದ ಮೇಲೆ ಕೂಡ ನಿಮಗೆ ಯಾವುದು ಇಷ್ಟ ಆಗಲಿಲ್ವ ನಿಮಗೂ ಒಂದು ದಾರಿ ಇದೆ ಅಂತ ಹೇಳ್ತಾರೆ ಅಂಥವರಿಗೂ ದಾರಿ ತೋರಿಸ್ತಾರೆ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ ಅವನು ಕ್ಷೇತ್ರಗಳಲ್ಲಿ ಇರುವಂತೆಯೇ ಅಂದರೆ ಪುಣ್ಯಕ್ಷೇತ್ರಗಳಲ್ಲಿ ಇರುವಂತೆಯೇ ಕುಗ್ರಾಮಗಳಲ್ಲಿಯೂ ಇರ್ತಾನೆ ಕಾಡುಗಳಲ್ಲಿಯೂ ಇರ್ತಾನೆ ಹಾಂ ಬೆಂಗಾಡುಗಳಲ್ಲಿಯೂ ಇರ್ತಾನೆ ಅಂದರೆ ಮರುಭೂಮಿಯಲ್ಲೂ ಇದ್ದಾನೆ ಎಲ್ಲ ಇದ್ದಾನೆ ಋಷಿಗಳ ಆಶ್ರಮದಲ್ಲಿ ಇರುವಂತೆ ಬಡವರ ಜೋಪಡಿಯಲ್ಲಿಯೂ ಇರ್ತಾನೆ ಮಹಾತ್ಮನ ಹೃದಯದಲ್ಲಿ ಇರುವಂತೆ ಪಾಪಿಗಳ ಹೃದಯದಲ್ಲಿಯೂ ಇರ್ತಾನೆ ಏನು ನಮ್ಮ ಗುಡಿಸಿನಲ್ಲಿದ್ದಾನ ಗುಡಿಸಲಿನಲ್ಲಿ ನನ್ನ ಈ ಕಷ್ಟ ಸ್ಥಿತಿಯಲ್ಲಿ ಇದ್ದಾನೆ ಈಗಲೂ ಇಲ್ಲಿಯೇ ಇದ್ದಾನ ಹಾಗಾದರೆ ಅವನು ನನಗೆ ಯಾಕೆ ಕಾಣಿಸೋದಿಲ್ಲ ನನ್ನನ್ನು ಯಾಕೆ ಮರೆತಿದ್ದಾನೆ ನನ್ನ ಸಂಕಟಗಳನ್ನು ಕಂಡು ಯಾಕೆ ಸುಮ್ಮನಿದ್ದಾನೆ ಅಂತೇಳಿ ನೀವು ಕೇಳಬಹುದು ಅದಕ್ಕೆ ಭಗವಂತನ ಉತ್ತರ ನಿಜ ಗುಡಿಸಲಿನಲ್ಲಿದ್ದೇನೆ ಆದ್ದರಿಂದಲೇ ಇನ್ನೂ ನಿಮಗೊಂದು ಗುಡಿಸಲಿದೆ ಇಲ್ಲದ್ರೆ ಇಷ್ಟಿರ್ತಿತ್ತ ಇಷ್ಟಾದರೂ ನಿನ್ನ ಕಷ್ಟದಲ್ಲಿದ್ದೇನೆ ಆದ ಕಾರಣವೇ ಅದನ್ನು ನಾನು ತಗೊಂಡಿದ್ದೇನೆ ನಿನ್ನ ಕಷ್ಟವನ್ನು ನಿನ್ನನ್ನು ಮರೆತಿಲ್ಲ ನೀನು ಬದುಕಿದ್ದೀನು ನೀನು ನನ್ನನ್ನು ಮರೆತಿದ್ದೀಯಾ ನಾನು ಸುಮ್ಮನಿಲ್ಲ ನೀನು ನನ್ನ ವಿಷಯಕ್ಕೆ ಸುಮ್ಮನಿದ್ದೀಯಾ ನಾನು ನಿನ್ನ ವಿಷಯದಲ್ಲಿ ಸುಮ್ಮನಿಲ್ಲ ಆದರೂ ನಿನಗೆ ನಾನು ಸಹಾಯ ಮಾಡುತ್ತಲೇ ಇದ್ದೇನೆ ಭಗವಂತ ಎಲ್ಲಿರುವೆ ಎಂಬುದು ಎಂದು ಹೃತ್ಪೂರ್ವಕವಾದ ಹಂಬಲದಿಂದ ಕೇಳಿ ಇಗೋ ಇಲ್ಲಿದ್ದೇನೆ ಅಂಥೇಳಿ ನಿಮ್ಮ ಹೃದಯದಲ್ಲಿಯೇ ಉತ್ತರವನ್ನು ಕೊಡ್ತೇನೆ ಅಂಥೇಳಿ ಅತ್ಯಂತ ಹೃದಯಂಗಮವಾಗಿ ಮನ ತಟ್ಟುವಂತೆ ಮನ ಮುಟ್ಟುವಂತೆ ಅವರು ಬೋಧಿಸ್ತಾರೆ ಅನುಭವಿಗಳು ಅನುಭಾವಿಗಳು ಅವಧೂತರು ಬ್ರಹ್ಮನಿಷ್ಠರು ಆಗಿರತಕ್ಕಂತಹ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಇಲ್ಲಿಗೆ ಈ ಅಧ್ಯಾತ್ಮದ ರಸ ನಿಮಿಷಗಳು ಈ ಕೃತಿಯನ್ನು ಮಂಗಲ ಮಾಡೋಣ ಎಲ್ರಿಗೂ ಕೂಡ ಆ ಸದ್ಗುರುಗಳ ಹಾಗೂ ಭಗವಂತನ ಕೃಪೆ ಆಗಲಿ ಎಲ್ಲರೂ ಕೂಡ ಬಾಳಿನಲ್ಲಿ ಉದ್ಧಾರವಾಗಲಿ ಅಂಥೇಳಿ ಆ ಗುರುಗಳಲ್ಲಿ ಹಾಗೂ ದೇವರಲ್ಲಿ ಪ್ರಾರ್ಥಿಸ್ತಾ ಮಂಗಲ ಹಾಡೋಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಇದು ಕಲಿಯುಗದ ತಾರಕ ಮಂತ್ರ ಅಂತ ಹೇಳಿದರೆ ಕಲಿಸಂತರಣೋಪನಿಷತ್ತು ಅಂತೇಳಿ ಒಂದಿದೆ ಅದರಲ್ಲಿ ಬರ್ತದೆ ಕಲಿಯುಗದ ಎಲ್ಲ ಪಾಪಗಳನ್ನು ಭಸ್ಮ ಮಾಡತಕ್ಕಂಥದ್ದು ಹಾಗಾಗಿ ಯಾವುದಾದ್ರೂ ಒಂದನ್ನು ಆಶ್ರಯಿಸಿ ಅದು ನಮಗೆ ಉದ್ಧಾರವನ್ನು ಮಾಡುತ್ತದೆ ನಮಗಿಷ್ಟವಾದದನ್ನು ಒಳ್ಳೆಯ ದಾರಿಯನ್ನು ಒಂದನ್ನು ಆಶ್ರಯಿಸೋಣ ಓಂ ತತ್ಸ ಭಗವದರ್ಪತಮಸ್ತ್ ಸಗುರುಚರಣ ಅರವಿಂದರ್ಪಿತಮಸ್ತು